ಸೃಷ್ಟಿ ಸ್ಥಿತ್ಯಪ್ಯತಿಶಿತಮೋ ಬಂಧಮೋಕ್ಷ ಯಸ್ಮತ್ ಅೀಬ್ರಹ್ಮ ರುದ್ರ ಪ್ರಭೃತಿಸುರನರೀಷತ್ಮಕ ವಿಷ್ಣೋರ್ವ್ಯಸ್ತ ಮತಸಲ ನಿಧಿಸೋಷವ್ಯಪೇತಃ ಪೂರ್ಣಾನಂದ್ಯಯೋ ಯೋ ಗುರುರಬಿ ಪರಮಚಿಂತ ಎ ಹಂತ ಜನ್ಮಾರ್ಜನ್ಮಯಿತರತಾಷ್ ವಿಜ್ಞಸ್ವರ तेने ತೇನೆ ಬ್ರಹ್ಮಹೃದವೇ ಮುಹ್ಯಂತ ಯೂರಯ ತೇಜೋವಾರೀಮ ಯಗೋ ಮೃಷಾ ಧಾಂ ಸ್ವೇನ ಸದಾ ನಿರಸ್ತುಹಕಂ ಸತ್ಯ ಧೀಮೀ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರೂಕೋಪಿ ವಗ್್ಮೀ ಜಡಮತಿರಿ ಜುರ್ಜಾತೆ ಪ್ರಾಜ್ಞಮೂಲ ಸಕಲವಚನಚೇತೋ ದೇವತ ಭಾರತೀ ಸ ಮಮ ವಚಸ ನಿಸತ್ ಸನ್ನಿಧಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದುಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರಿಯನ್ ವ್ಯವಿಧಾಕಮಬ್ ಜಿ ವಿಹರನ್ ಶ್ರೀವಾಜಾನಿ ವಂದೇ ಹುಂಸವರನ್ ರಘುತ್ತಮಗುರು ವೈದಗ್ಧ್ಯವ್ರತರಗೇಂದ್ರಮುನ ಸದ್ಬೋಧಸ್ಯನಪ ಸತ್ಯಕರಭ್ಯೋತ್ಥಾ ಪಂಚಾಶ್ವರ್ಷಪೂಜಕೋದೀರ್ಥಾರ್್ಯಾನ್ ಶ್ರೀಭಗವಾ ಗುಣಬುರ್ನ ಚಾತ್ಮನಃ ಸತ್ಮೋ ಹನಿಯ ಸೇನ ಚೀ ಪರೋಕ್ಷ ಜ್ಞಾನವೆಂಬ ಕುಠಾರದಿಂದ ಸಂಸಾರವನ್ನು ಪರಿಹಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಹಿಂದೆ ಹೇಳಿದರು ಆ ಅಪರೋಕ್ಷಜ್ಞಾನದ ಲಾಭ ಹೇಗೆ ಆಗತ್ತೆ ಎನ್ನುವುದನ್ನು ತಿಳಿಸ್ತಾರೆ ಸತ್ವ ರಜಸ್ತಮೀತಿ ಗುಣಾಹ ಬುದ್ಧೇ ನ ಚ ಆತ್ಮನಃ ಸತ್ವಗುಣ ರಜೋಗುಣ ಹಾಗೂ ತಮೋಗುಣಗಳು ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟ ಗುಣಗಳಲ್ಲ ಸತ್ವಗುಣ ರಜೋಗುಣ ತಮೋಗುಣಗಳು ಮೂರೂ ಕೂಡ ಪ್ರಾಕೃತವಾದ ಗುಣಗಳು ಪ್ರಕೃತಿ ಜಡ ಜಡ ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳು ಇವು ಮೂರೂ ಕೂಡ ಜೀವನ ಸ್ವರೂಪ ಶುದ್ಧ ಚೈತನ್ಯ ರೂಪವಾದದ್ದು ಶುದ್ಧ ಚೈತನ್ಯ ರೂಪವಾದ ಜೀವನ ಸ್ವರೂಪಕ್ಕೆ ಈ ಮೂರೂ ಗುಣಗಳಿಲ್ಲ ಹಾಗಾದರೆ ಅನೇಕ ಜನ ವ್ಯವಹಾರ ಮಾಡುವುದುಂಟು ಸಾತ್ವಿಕರು ರಾಜಸರು ತಾಮಸರು ಅಂತ ಅದರ ಅರ್ಥ ಆ ಜೀವಸ್ವರೂಪವೇ ಸಾತ್ವಿಕ ಸತ್ವಗುಣ ಸಂಬಂಧಪಟ್ಟದ್ದು ಅಂತ ಅರ್ಥ ಅಲ್ಲ ಜೀವಸ್ವರೂಪ ಇದು ಕೇವಲ ಜ್ಞಾನರೂಪವಾರದ್ದು ಚೈತನ್ಯ ರೂಪವಾರದ್ದು ಜಡ ಅಲ್ಲ ಸತ್ವಗುಣದ ಕಾರ್ಯ ಬಹಳ ಇರೋದರಿಂದ ಅವನನ್ನು ಸಾತ್ವಿಕ ಅಂತ ಕರೀತಾರೆ ಜೀವನ ಸ್ವರೂಪದ ಹೊರಗೆ ಇರುವಂತಹ ಲಿಂಗದೇಹ ಆ ಲಿಂಗದೇಹದಲ್ಲಿರುವುದು ಮನಸ್ಸು ಮನಸ್ಸಿನಲ್ಲಿ ಸತ್ವಗುಣದ ಕಾರ್ಯ ಹೆಚ್ಚು ಕಂಡುಕೊಂಡರೆ ಅವನನ್ನು ಸಾತ್ವಿಕ ಅಂತ ಕರೆಯೋದಷ್ಟೇ ಹೊರತು ಅವನ ಸ್ವರೂಪದಲ್ಲಿಯೇ ಸತ್ವಗುಣ ಇದೆ ಅನ್ನೋ ಅಭಿಪ್ರಾಯದಲ್ಲಿ ಅಲ್ಲ ಹೀಗೆ ರಜೋಗುಣ ತಮೋಗುಣಗಳು ಕೂಡ ಅದನ್ನು ಕೃಷ್ಣ ಹೇಳ್ತಾನೆ ಸತ್ವಂ ರಜಸ್ತಮ ಇತಿ ಗುಣ ಬುದ್ಧೇಹೇ ನಚ ಆತ್ಮನಃ ಆತ್ಮನ ಗುಣಗಳಲ್ಲ ಇವು ಸತ್ವೇನ ಅನ್ಯತಮವೂ ಅನ್ಯ ಆದರೆ ಆ ಮನಸ್ಸಿನಲ್ಲಿರುವ ಸತ್ವಗುಣದ ಲಾಭವನ್ನು ಮಾತ್ರ ನಾವು ಪಡೆದುಕೊಳ್ಳಬಹುದು ನಮ್ಮ ಸ್ವರೂಪದಲ್ಲಿಲ್ಲ ನಮ್ಮ ಮನಸ್ಸಿನಲ್ಲಿದೆ ಅದರ ಲಾಭ ನಾವು ಮಾಡಿಕೊಳ್ಳುವುದು ಹೇಗೆ ಅಂದರೆ ಸತ್ವಗುಣದಿಂದ ರಜೋಗುಣ ತಮೋಗುಣಗಳನ್ನು ನಾಶ ಮಾಡಿಕೊಳ್ಳಬೇಕು ಸತ್ವಗುಣದ ವಿಶೇಷವಾದ ಅಭಿವೃದ್ಧಿಯನ್ನು ಮಾಡಿಕೊಂಡು ಅದರಿಂದ ರಜೋಗುಣ ತಮೋಗುಣಗಳ ಕಾರ್ಯಗಳೇನೋ ಅವುಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬೇಕು ನಾಶ ಮಾಡಿಕೊಳ್ಳಬೇಕು ಅನ್ಯತಮೋ ಸತ್ವದಿಂದ ಭಿನ್ನವಾದ ರಜೋಗುಣ ತಮೋಗುಣಗಳನ್ನು ನಾಶ ಮಾಡಿಕೊಳ್ಳಬೇಕು ಸತ್ವಂ ಸತ್ವೇನ ಚೈವಹಿ ಬರೀ ರಜೋಗುಣ ತಮೋಗುಣಗಳನ್ನು ಮಾತ್ರ ಅಲ್ಲ ಸತ್ವಗುಣವನ್ನು ಸತ್ವಗುಣದಿಂದಲೇ ನಾಶ ಮಾಡಿಕೊಳ್ಳಬೇಕು ಅಂತ ಸತ್ವಗುಣವನ್ನು ಸತ್ವಗುಣದಿಂದ ನಾಶ ಮಾಡಿಕೊಳ್ಳುವುದು ಅಂದರೆ ಅರ್ಥ ಏನು ಅಂದರೆ ಸತ್ವಗುಣದಿಂದ ಬಂದಂತಹ ಅಪರೋಕ್ಷ ಜ್ಞಾನದಿಂದ ಸತ್ವಗುಣ ಪ್ರಚುರವಾದ ಮನಸ್ಸನ್ನು ನಾಶ ಮಾಡಿಕೊಳ್ಳಬೇಕು ಅದು ನಿನ್ನೆ ದಿವಸ ಬಂದಾಗಿದೆ ಮನುಷ್ಯನ ಮನಸ್ಸಿಗೆ ಅಪರೋಕ್ಷ ಜ್ಞಾನ ಆಗೋದು ಅಪರೋಕ್ಷ ಜ್ಞಾನವಾದ ಮೇಲೆ ಇನ್ನುಳಿದ ಎಲ್ಲ ಬಂಧನವನ್ನು ಕಳೆದುಕೊಳ್ಳುವಂತೆ ಯಾವ ಮನಸ್ಸಿನಿಂದ ತನಗೆ ಅಪರೋಕ್ಷ ಜ್ಞಾನ ಬಂತೋ ಆ ಮನಸ್ಸನ್ನು ಅದೇ ಅಪರೋಕ್ಷ ಜ್ಞಾನವೇ ನಾಶ ಮಾಡಿಬಿಡುತ್ತದೆ ಅಂತ ಆ ಅಭಿಪ್ರಾಯದಲ್ಲಿ ಸತ್ವಂ ಸತ್ವೇನ ಸತ್ವಗುಣದಿಂದ ಬಂದ ಅಪರೋಕ್ಷ ಜ್ಞಾನದಿಂದ ಸತ್ವಗುಣ ಪ್ರಚುರವಾದ ಮನಸ್ಸನ್ನು ಕೂಡ ನಾಶ ಮಾಡಿಕೊಂಡು ಮುಕ್ತನಾಗಬೇಕು ಎಂಬುದಾಗಿ ಕೃಷ್ಣನ ಅಭಿಪ್ರಾಯ ಹೌದು ಸತ್ವಗುಣದ ಕಾರ್ಯವನ್ನ ಹೇಗೆ ತಿಳಿದುಕೊಳ್ಳಬೇಕು ಯಾವ ರೀತಿ ಸತ್ವಗುಣದ ಅಭಿವೃದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತ ಕೇಳಿದರೆ ಮುಂದೆ ಉತ್ತರ ಸತ್ವಾ ಧರ್ಮೋ ಭವೆತ್ ಶುದ್ಧಾತ್ ಪೂಂಸೋ ಮದ್ಭಕ್ತಿಯ ಲಕ್ಷಣ ಸಾತ್ವಿಕೋಪಾತ್ತೆಯ ಜ್ಞಾನಂ ತಥೋ ಧರ್ಮ ಪ್ರವರ್ತತೆ ಮೇಲ್ನೋಟಕ್ಕೆ ಇಲ್ಲಿ ಸತ್ವದಿಂದ ಧರ್ಮ धर्मद्ञान ध्न्यान ज्ञानदर्म बी अद्क श्रीमदाचार्य अभिप्राय हेतार मदल के धर्म बरतने धर्मद्ञान ज्ञानदी धर्म अरे अन्याश्रय अ धर्म बरदे ज्ञान बरोद ज्ञान बरदे धर्म बरोद अंत धर्म अरे इली भक्ति अदेलू सत्य अचार्य द्रेका, द्रेका। सत्वा धर्मो शुद्धा, शुद्धा सत्व सत्व धर्मा पुनस्सत्ोद्रेक सत्वोद्रिक्त बुद्धिया पुनस्सत्वद्रेका पुनर्धर्मोद्रेक सत्वात्मो भवे शुद्धा शुद्धवत्वुण आ सत्गुण भगवंत भक्ति रूपव धर्म नमें प्रादुर्भूतवा शुद्धवत्वगुण गुर ಉಪದೇಶವನ್ನ ಪಡೆದು ಶ್ರವಣವನ್ನು ಮಾಡಿ ಮನನವನ್ನ ಮಾಡ್ತಾನೆ ನಿಧಿಧ್ಯಸನವನ್ನು ಮಾಡ್ತಾನೆ ತನ್ನ ಯೋಗ್ಯತೆಗಿದ್ದಷ್ಟು ಅದರಿಂದ ಇವನಿಗೆ ವಿಶೇಷವಾಗಿರುವಂತಹ ಭಗವಂತನಲ್ಲಿ ಭಕ್ತಿ ಬರ್ತದೆ ಆ ಭಕ್ತಿ ಬರೋದರಿಂದ ಇನ್ನಷ್ಟು ಧರ್ಮವನ್ನು ಸತ್ವಗುಣದ ಉದ್ರೇಕ ಆಗ್ತದೆ ಭಕ್ತಿಯಿಂದ ಸತ್ವಗುಣದ ಉದ್ರೇಕ ಆದರೆ ಪುನಃ ಜ್ಞಾನ ಬರ್ತದೆ ಪಕ್ವವಾದ ಜ್ಞಾನ ಬರ್ತದೆ ಅದರಿಂದ ಇನ್ನಷ್ಟು ಹೆಚ್ಚಿನ ಭಕ್ತಿ ಭಗವಂತನಲ್ಲಿ ಬರ್ತದೆ ಆ ಭಕ್ತಿಯಿಂದ ಮತ್ತೆ ಸತ್ವಗುಣದ ಉದ್ರೇಕ ಹೀಗೆ ಇದು ಚಕ್ರ ಇದ್ದಾಗೆ ಏನು ಸತ್ವಗುಣ ಇಲ್ಲದೆ ಭಕ್ತಿ ಬರೋದಿಲ್ಲ ಸ್ವಲ್ಪ ಸತ್ವಗುಣ ಇರಲೇಬೇಕು ಅಂದರೇನೇ ಭಕ್ತಿ ಬರ್ತದೆ ಆ ಭಕ್ತಿ ಬಂದಾಗ ಇನ್ನಷ್ಟು ಸತ್ವಗುಣದ ಉದ್ರೇಕವಾಗ್ತದೆ ಅದರಿಂದ ಇನ್ನಷ್ಟು ಹೆಚ್ಚಿನ ಜ್ಞಾನ ಹೆಚ್ಚಿನ ಭಕ್ತಿ ಬರ್ತಾ ಹೋಗ್ತದೆ ಎಂಬುದಾಗಿ ತಿಳಿಸ್ತಾರೆ ತಾಮ್ರಪ್ರಣಯಾಚಾರ್ಯರು ಒಟ್ಟು ಇದರ ಸಾರವನ್ನು ಕೊನೆಗೆ ತಿಳಿಸ್ತಾರೆ ಹೇಗೆ ನಮಗೆ ಈ ಗುಣಗಳು ಕಾರ್ಯವನ್ನು ಮಾಡ್ತವೆ ಅಂತ ಅಯಮತ್ರ ಸಮುದಾಯಾರ್ಥ ಸಾತ್ವಿಕ ಪ್ರಕೃತೆ ನಿವೃತ್ತಕರ್ಮಣ ಶುದ್ಧಾಂತಕರಣ ಭಕ್ತಿಯಿಮತಃ ವಿಶಿಷ್ಟ ಗುರೂಪಸತ್ಯ ಪ್ರಾಪ್ತಶ್ರವಣಮನನಾಭ್ಯಾಂ ಮೊದಲಿಗೆ ಇವನಿಗೆ ಮನಸ್ಸು ಶುದ್ಧವಾಗಬೇಕು ಅಂದರೆ ನಿಶ್ ಕರ್ಮಗಳನ್ನು ಮಾಡಬೇಕು ನಿಷ್ಕಾಮಕರ್ಮಗಳನ್ನು ಯಜ್ಞೆಯಾಗಾದಿ ಕರ್ಮಗಳನ್ನು ದೇವಪೂಜ ಮೊದಲಾದ ಅನೇಕ ಸತ್ಕರ್ಮಗಳನ್ನು ಮಾಡಿ ಮಾಡಿ ಗುರುಗಳ ಸೇವೆ ದೇವರ ಪೂಜೆ ಯಜ್ಞಯಾಗಾದಿಗಳು ಇವುಗಳೆಲ್ಲವನ್ನು ನಿಷ್ಕಾಮವಾಗಿ ಕೇವಲ ವಿಷ್ಣು ಪ್ರೀತಿಗಾಗಿ ಮಾಡ್ತಾ ಹೋಗೋದರಿಂದ ಇವನ ಮನಸ್ಸಿನಲ್ಲಿರುವ ಪಾಪಗಳೆಲ್ಲ ಪರಿಹಾರವಾಗಿ ಮನಸ್ಸು ಶುದ್ಧವಾಗುತ್ತೆ ಮನಸ್ಸು ಶುದ್ಧವಾಗುವುದು ಅಂದರೆ ಪಾಪಗಳನ್ನು ಕಳೆದುಕೊಳ್ಳೋದು ಕಾಮಕ್ರೋಧಾದಿ ದೋಷಗಳು ಪಾಪಗಳು ಎಲ್ಲವೂ ದೂರವಾಗಿ ಮನಸ್ಸು ಶುದ್ಧವಾಗ್ತದೆ ಶುದ್ಧಾಂತಕರಣ ಭಕ್ತಿಯಾದಿಮತ ಸ್ವಲ್ಪ ಸತ್ವಗುಣದ ಉದ್ರೇಕದಿಂದ ಭಗವಂತನಲ್ಲಿ ಭಕ್ತಿಯ ಅಂಕುರ ಪ್ರಾರಂಭವಾಗ್ತದೆ ಆ ಭಕ್ತಿ ಬರೋದರಿಂದ ವಿಶೇಷವಾದ ಭಗವಂತನಲ್ಲಿರುವ ಸ್ನೇಹದಿಂದ ಹೇಗಾದರೂ ಮಾಡಿ ಭಗವಂತನನ್ನು ತಿಳಿಯಬೇಕು ಅನ್ನುವ ಆಸಕ್ತಿ ಅದರಿಂದ ಗುರುಗಳ ಸಮಾಗಮವಾಗ್ತದೆ ಗುರುಗಳ ಉಪದೇಶ ಶ್ರವಣ ಮನನಗಳನ್ನು ಮಾಡುತ್ತಾನೆ ತನಗೇನು ಸ್ವಲ್ಪ ಸತ್ವಗುಣ ಇತ್ತ ಅದರ ಉದ್ರೇಕ ಆಯಿತು ಸತ್ವಗುಣ ಇದ್ದದ್ದಕ್ಕೇನೆ ನಿವೃತ್ತ ಕರ್ಮಗಳನ್ನು ಮಾಡಿ ಮನಸ್ಸು ಶುದ್ಧ ಮಾಡಿಕೊಂಡು ಭಗವಂತನಲ್ಲಿ ಸ್ವಲ್ಪ ಭಕ್ತಿಯನ್ನ ಪಡೆದುಕೊಂಡೇ ಗುರುಗಳ ಹತ್ರ ಹೋಗಿದ್ದ ಹೋಗಿ ಅವರ ಉಪದೇಶವನ್ನು ಪಡೆದು ಶ್ರವಣ ಮನನಗಳನ್ನು ಮಾಡಿದ ಮೇಲೆ ಇನ್ನಷ್ಟು ವಿಶೇಷವಾಗಿ ಇವನಲ್ಲಿ ಸತ್ವಗುಣದ ಉದ್ರೇಕವಾಯಿತು ಅದರ ಪರಿಣಾಮ ಪರೋಕ್ಷ ಜ್ಞಾನದಲ್ಲಿ ದಾರ್ಢ್ಯ ಬಂತು ತಾನೇನು ಶಾಸ್ತ್ರಗಳ ಉಪದೇಶವನ್ನು ಗುರುಗಳಿಂದ ಪಡೆದಿದ್ದ ಅದರ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಇತ್ತು ಪೂರ್ಣವಾದ ದಾರ್ಢೆ ಇರಲಿಲ್ಲ ಗುಣದ ಉದ್ರೇಕವಾದಾಗ ದಾರ್ಢ್ಯ ಬಂತು ಭಕ್ತಿ ಪರಿಪಾಕ ಆ ಭಕ್ತ ಜ್ಞಾನದಲ್ಲಿ ದಾರ್ಢೆ ಬಂದರೆ ಸ್ನೇಹದಲ್ಲಿಯೂ ಒಂದು ಪಕ್ವತೆ ಬರ್ತದೆ ದೇವರು ನಮಗೆ ಉಪಕಾರ ಮಾಡಿದ್ದು ಅವನ ಜಗಜ್ಜನ್ಮಾಧಿ ಕಾರಣತ್ವ ಗುಣಪೂರ್ಣತ್ವ ದೋಷದೂರತ್ವ ಇವುಗಳ ಬಗ್ಗೆ ಎಷ್ಟು ದಾರ್ಢೆ ಬರ್ತದೋ ಅಷ್ಟು ದೇವರಲ್ಲಿ ನಮಗೆ ಭಕ್ತಿ ದೃಢವಾಗ್ತದೆ ಭಕ್ತಿಯಲ್ಲಿ ಪಕ್ವತೆ ಬರ್ತದೆ भक्ति परिपक्वर इन सत्गुण उद्रिक्त आते आग निधिध्यासनताधिध्यासनवन इन ज्ञान पक्वते बंद अद्विद अपरोक्ष ज्ञान अपरोज्ञान सुदृढ़वक्ति भक्त अपरोज्ञान अपरोक्ष ज्ञानदे इन उद्रिक्त भक्ति बरतने आ भक्त इवनिगे मोक्षली ಆನಂದ ಆಗತ್ತೆ ಆ ಭಕ್ತಿ ಕೊನೆಯವರೆಗೂ ಹಾಗೆ ಉಳಿದು ಬಿಡುತ್ತದೆ ಮತ್ತೆ ಹೋಗೋದಿಲ್ಲ ಅದು ತಥೋ ಧರ್ಮ ಪ್ರವರ್ತತೆ ಅಂತ ಇದೆ ಭಾಗವತದಲ್ಲಿ ಧರ್ಮ ಅಂದರೆ ಭಕ್ತಿ ಭಕ್ತಿ ಇದು ಹಾಗೆ ಮೋಕ್ಷದಲ್ಲಿಯೂ ಅನುಸ್ಯೂತವಾಗಿ ಆನಂದರೂಪವಾಗಿ ಉಳಿಯುತ್ತದೆ ಅಲ್ಲಿಯವರೆಗೆ ನಾವು ಮಾಡುವ ಭಕ್ತಿಗೆ ಒಂದು ಗುರಿ ಇದೆ ಸಾಧ್ಯ ಇದೆ ಮೋಕ್ಷದಲ್ಲಿ ಮಾತ್ರ ಮಾಡುವ ಭಕ್ತಿಗೆ ಗುರಿ ಇಲ್ಲ ಭಕ್ತಿಯೇ ಒಂದು ಫಲ ಅಷ್ಟೆ ಆನಂದ ರೂಪವಾದಂತಹ ಭಕ್ತಿ ಉಳಿದು आ भक्त मत लाभ इक्त स्वय लाभ मोक्ष भक्ति हे श्लोकद अभिप्रायदारी आगमोर्थ प्रजा देश काल है कर्मचन्म चान मंत्र अथ संस्कार दशइते गुणहेतव ಧರ್ಮೋ ರಜಸ್ತಮೋಹನ ಸತ್ವವೃತ್ತಿರನುತ್ತಮ ಆಶುನಶ್ಯತಿ ತನ್ಮೂಲೋ ಹ್ಯಧರ್ಮ ಉಭಯೇ ಹತೆ ಧರ್ಮ ನಾವು ಮಾಡುವಂತಹ ಭಕ್ತಿ ದೇವರಲ್ಲಿ ಮಾಡುವಂತಹ ಶ್ರದ್ಧೆ ವಿಶ್ವಾಸಗಳು ನಮ್ಮಲ್ಲಿರುವ ರಜೋಗುಣ ತಮೋಗುಣಗಳನ್ನು ನಾಶ ಮಾಡುತ್ತದೆ ಸತ್ವವೃದ್ಧ ಅನುತ್ತಮ ಆಶುನಶ್ಯತಿ ತನ್ಮೂಲೋ ಹ್ಯಧರ್ಮ ಉಭಯ ಸತ್ವಗುಣಕ್ಕೆ ವೃದ್ಧಿಯಾಗ್ತದೆ ರಜೋಗುಣ ತಮೋಗುಣಗಳ ನಾಶವಾಗ್ತದೆ ರಜೋಗುಣ ತಮೋಗುಣಗಳ ನಾಶವಾದರೆ ತನ್ಮೂಲ ಅಧರ್ಮ ಆಶುನಶ್ಯತಿ ತನ್ಮೂಲಕವಾದಂತಹ ಅಧರ್ಮ ಉಭಯೇ ಹತೆ ರಜೋಗುಣ ತಮೋಗುಣಗಳೆರಡೂ ನಷ್ಟವಾದರೆ ತನ್ಮೂಲ ಅಧರ್ಮ ಆಶುನಶ್ಯತಿ ರಜೋಗುಣತಮೋಗುಣ ಮೂಲಕವಾಗಿ ಬಂದಿರುವ ಅಧರ್ಮವೂ ಕೂಡ ತಾನೇ ನಷ್ಟವಾಗ್ತದೆ ಭಕ್ತಿಯ ಅಭಿವೃದ್ಧಿಯಾಗುವುದರಿಂದ ಲಾಭ ಏನು ಅನ್ನುವುದನ್ನು ಕೃಷ್ಣ ಹೇಳಿದ ಭಕ್ತಿಯ ಅಭಿವೃದ್ಧಿಯಿಂದ ಎರಡು ಗುಣಗಳ ನಾಶ ರಜೋಗುಣ ತಮೋಗುಣಗಳ ನಾಶ ರಜೋಗುಣ ತಮೋಗುಣಗಳ ನಾಶವಾದರೆ ತನ್ಮೂಲಕವಾಗಿ ನಮ್ಮಲ್ಲಿ ಬರುವ ಅಧರ್ಮಗಳ ನಾಶವಾಗ್ತದೆ ಇನ್ನು ಮುಂದೆ ಭಗವಂತ ಹೇಳ್ತಾನೆ ಸತ್ವಗುಣದ ವೃದ್ಧಿಯಾಗಬೇಕು ಅಂತಾದರೆ ಏನು ಮಾಡಬೇಕು ನಾವು ಸಾತ್ವಿಕವಾದ ಪದಾರ್ಥಗಳನ್ನೇ ವಿಶೇಷವಾಗಿ ನಾವು ಆಶ್ರಯಿಸಬೇಕು ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ತ್ರೈವಿಧ್ಯ ಇದೆ ಸಾತ್ವಿಕ ರಾಜಸ ತಾಮಸ ಅಂತ ಸಾತ್ವಿಕವಾದ ಪದಾರ್ಥಗಳನ್ನೇ ಬಳಸಿದಂತೆ ಉಪಯೋಗಿಸಿದಂತೆ ಸತ್ವಗುಣದ ವೃದ್ಧಿ ಅದರಿಂದ ಭಕ್ತಿಯ ಲಾಭ ರಜೋಗುಣ ತಮೋಗುಣಗಳ ನಾಶ ಅಧರ್ಮದ ನಾಶ ಅದರಿಂದ ಜ್ಞಾನೋದಯವಾಗಿ ಮೋಕ್ಷವಾಗ್ತದೆ ಹಾಗಾದರೆ ಸಾತ್ವಿಕ ರಾಜಸ ತಾಮಸ ಪದಾರ್ಥಗಳು ಯಾವುವು ಪ್ರತಿಯೊಂದರೊಳಗೂ ಮೂರು ಭಾಗ ಇದೆ ಅಂತಾನೆ ಆಗಮ ಆಗಮ ಯಾವ ಪ್ರಮಾಣಗಳನ್ನು ಆಶ್ರಯಿಸಿ ಗ್ರಂಥಗಳನ್ನು ಪುರಾಣಾದಿಗಳನ್ನು ಆಶ್ರಯಿಸಿ ನಾವು ಧರ್ಮಾಚರಣೆಯನ್ನು ಮಾಡಬೇಕೋ ಅಲ್ಲಿಯೂ ಮೂರು ಪ್ರಭೇದ ಇದೆ ಸಾತ್ವಿಕ ರಾಜಸ ತಾಮಸ ಅಂತ ಸಾತ್ವಿಕ ಪುರಾಣಗಳು ರಾಜಸ ಪುರಾಣಗಳು ತಾಮಸ ಪುರಾಣಗಳು ಅಂತಿದೆ ಸಾತ್ವಿಕ ಸ್ಮೃತಿಗಳು ರಾಜಸ ಸ್ಮೃತಿಗಳು ತಾಮಸ ಸ್ಮೃತಿಗಳು ಅಂತ ಇವೆ ಅವುಗಳಲ್ಲಿ ಸಾತ್ವಿಕ ಪುರಾಣಗಳು ಸಾತ್ವಿಕ ಸ್ಫರ್ತಿಗಳನ್ನೇ ನಾವು ಸೇವನೆ ಮಾಡಬೇಕು ಅವುಗಳ ಅಧ್ಯಯನವನ್ನೇ ಮಾಡಬೇಕು ಅಂದಾಗ ನಮ್ಮಲ್ಲಿ ಸತ್ವಗುಣದ ವೃದ್ಧಿಯಾಗತ್ತೆ ರಾಜಸತ್ತಾಂಶ ಪುರಾಣಗಳನ್ನು ಓದಿಕೊಂಡು ಅಲ್ಲಿ ಹೇಳಿದಂತಹ ಬ್ರಹ್ಮದೇವರ ಶಿವಾದಿಗಳ ಸರ್ವೋತ್ತಮತ್ವವನ್ನು ನಾವು ತಿಳಿದರೆ ನಮಗೆ ಸಾತ್ವ ಸತ್ವಗುಣದ ವೃದ್ಧಿ ಆಗೋದಿಲ್ಲ ಒಂದು ಪುರಾಣವನ್ನು ಅಧ್ಯಯನ ಮಾಡಬೇಕು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದರೂ ಕೂಡ ವೃದ್ಧರಿಗೆ ಜ್ಞಾನಿಗಳಿಗೆ ಕೇಳಿ ಯಾವುದು ಸಾತ್ವಿಕ ಯಾವುದು ರಾಜಸ ಯಾವುದು ತಾಮಸ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಾತ್ವಿಕವಾದದ್ದನ್ನು ಅಧ್ಯಯನ ಮಾಡಬೇಕು ಅದರಂತೆ ಅರ್ಥ ಸಂಪತ್ತು ಅದರಲ್ಲಿಯೂ ಸಾತ್ವಿಕ ರಾಜಸ ತಾಮಸ ಅಂತ ವಿಭಾಗ ಇದೆ ಶುದ್ಧವಾದ ರೀತಿಯಲ್ಲಿ ಧರ್ಮದಿಂದ ಸ್ವವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡ್ತಾ ನ್ಯಾಯದಿಂದ ಸಂಪಾದನೆ ಮಾಡಿದ ಹಣ ಆದರೆ ಅದು ಸಾತ್ವಿಕವಾರದ್ದು ಅನ್ಯಾಯದಿಂದ ಮಾಡಿ ಸಂಪಾದನೆ ಮಾಡಿದ್ದಾದರೆ ಅದು ತಾಮಸವಾರದ್ದು ಈ ವಿಹಿತ ಕ್ರಮವನ್ನೂ ಮಾಡಿಲ್ಲ ನಿಷಿದ್ಧವಾದದ್ದನ್ನೂ ಮಾಡಿಲ್ಲ ಉದಾಸೀನವಾಗಿ ಇದ್ದರೆ ಆ ರೀತಿಯ ಒಂದು ಮಧ್ಯಮವಾದ ಮಾರ್ಗದಿಂದ ಸಂಪಾದನೆ ಮಾಡಿದರೆ ಅದು ರಾಜಸ ಅಂತೂ ರಾಜಸ ಹಾಗೂ ತಾಮಸವಾದ ಪದಾರ್ಥಗಳನ್ನು ಅರ್ಥಾತ್ ಸಂಪತ್ತನ್ನು ನಾವು ಆಶ್ರಯಿಸಬಾರದು ನ್ಯಾಯದಿಂದ ಧರ್ಮದಿಂದ ವಿಹಿತ ಬಂದದ್ದನ್ನೇ ಆಶ್ರಯಿಸಬೇಕು ಹೀಗೆ ಹಣ ಪ್ರಜಾ ಮಕ್ಕಳು ದೇಶ ಕಾಲ ಕರ್ಮ ಜನ್ಮ ಧ್ಯಾನ ಮಂತ್ರ ಸಂಸ್ಕಾರ ಇವುಗಳೆಲ್ಲವೂ ಮೂರು ಪ್ರಭೇದ ಉಳ್ಳದ್ದಾಗಿದೆ ಸಾತ್ವಿಕ ಮಕ್ಕಳಾದರೆ ಅವರನ್ನು ಪೋಷಣೆ ಮಾಡಬೇಕು ವಿಶೇಷವಾಗಿ ಸಾತ್ವಿಕ ದೇಶದಲ್ಲಿರಬೇಕು ಉತ್ತಮವಾದ ಕಾಲದಲ್ಲಿಯೇ ಧರ್ಮದ ಆಚರಣೆಯನ್ನು ಮಾಡಬೇಕು ವಿಹಿತವಾದ ಕಾಲದಲ್ಲಿ ಜನ್ಮ ಇವನು ಯಾವ ತರಹದ ಕರ್ಮಗಳನ್ನು ಮಾಡಿರ್ತಾನೋ ಅದಕ್ಕೆ ತಕ್ಕಾಗಿ ಉತ್ತಮ ಕುಲದಲ್ಲಿ ಜನ್ಮ ಆಗಬಹುದು ಮಧ್ಯಮರ ಕುಲದಲ್ಲಿ ಅಧಮರ ಕುಲದಲ್ಲಿ ಅದು ಅವನ ಹಣೆ ಬರಹ ಜನ್ಮ ನಮಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆದರೆ ಜನ್ಮವು ನಾವು ಮಾಡುವ ಕರ್ಮಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಸತ್ಯ ಧ್ಯಾನ ಮಂತ್ರಾ ಸಂಸ್ಕಾರ ಸಾತ್ವಿಕವಾದ ವಿಷಯಗಳನ್ನೇ ಧ್ಯಾನ ಮಾಡಬೇಕು ಉತ್ತಮವಾದ ಪರಂಪರೆಯಿಂದ ಬಂದಂತಹ ಶುದ್ಧವಾದ ಶ್ರೇಷ್ಠವಾದ ವೇದೋಕ್ತವಾದ ತಂತ್ರಸಾರೋಕ್ತವಾದ ಮಂತ್ರಗಳನ್ನೇ ಗುರುಗಳಿಂದ ಉಪದೇಶ ಪಡೆಯಬೇಕು ಏನೋ ಕಷ್ಟ ಆಗಿದೆ ಬನ್ನಿ ನಾವು ಉಪದೇಶ ಮಾಡ್ತೀರಿ ಅಂತ ಯಾರೋ ಕರೆದು ಕಿವಿಯಲ್ಲಿ ಏನೋ ಮಂತ್ರ ಹೇಳಿಬಿಟ್ರೆ ಆ ಮಂತ್ರವನ್ನು ಜಪ ಮಾಡಬಾರದು ಕೆಲಸ ಆಗಬಹುದು ಆದರೆ ಅವು ರಾಜಸ ಮಾರ್ಗ ತಾಮಸ ಮಾರ್ಗಗಳಲ್ಲೇ ಇರ್ತವೆ ಮಂತ್ರಗಳಾಗಲಿ ಸಂಸ್ಕಾರಗಳಾಗಲಿ ಪ್ರತಿಯೊಂದು ಕೂಡ ಸಾತ್ವಿಕವಾದದ್ದೇ ಆಗಬೇಕು ರಾಜಸ ತಾಮಸವಾದವುಗಳನ್ನು ನಾವು ಆಶ್ರಯ ಮಾಡಬಾರದು ಅಂತ ಹೇಳಿದ್ವಿ ಅದು ಸರಿ ಇದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬಂತು ತತ್ತತ್ ಸಾತ್ವಿಕಮೇವೈಷಾಮ ಯದ್ ವೃದ್ಧಾ ಪ್ರಚಕ್ಷತೆ ನಿಂದಂತಿ ತಾಮಸಂ ತತ್ತದ್ ರಾಜಸಂ ತದೇಕ್ಷಿತ ಯಾವುದನ್ನು ಜ್ಞಾನಿಗಳು ಇದು ಯೋಗ್ಯ ಅಂತ ಹೇಳ್ತಾರೋ ಅದು ಸಾತ್ವಿಕ ಅವರು ಯಾವುದರ ಬಗ್ಗೆ ಉದಾಸೀನ ಮಾಡ್ತಾರೋ ಅದು ರಾಜಸ ಯಾವುದನ್ನು ನಿಂದೆ ಮಾಡ್ತಾರೋ ಅದು ತಾಮಸ ಈಗ ಉದಾಹರಣೆಗೆ ಪುರಾಣಗಳ ಬಗ್ಗೆ ನಾವು ತಿಳಿಯೋದಾದರೆ ನಿಜವಾದ ವೃದ್ಧರು ಅಂದರೆ ವೇದವ್ಯಾಸ ದೇವರೇ ಬೃಹಬ್ರೀಹಿ ವೃದ್ಧವು ಬ್ರಹ್ಮರವರು ಸರ್ವೋತ್ತಮರಾದ ವೇದವ್ಯಾಸ ದೇವರು ಪುರಾಣಗಳನ್ನು ರಚನೆ ಮಾಡಿದವರು ಅವರಿಗಿಂತ ದೊಡ್ಡ ಅಥಾರಿಟಿ ಯಾರಿಲ್ಲ ಅವರೇ ಹೇಳ್ತಾರೆ ಇದು ಸಾತ್ವಿಕ ಇದು ರಾಜಸ ಇದು ತಾಮಸ ಅಂತ ಮುಗಿದು ಹೋಯ್ತು ಆಮೇಲೆ ನಾವು ತಲೆಕಟ್ಟಿಸಿಕೊಳ್ಳಬೇಕಾಗಿಲ್ಲ ಪುರಾಣಗಳನ್ನು ರಚನೆ ಮಾಡಿದ ವೇದವ್ಯಾಸದೇವರೇ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಭಾಗವತಾದಿ ಪುರಾಣಗಳು ಭಾಗವತ ಪುರಾಣ ವಿಷ್ಣು ಪುರಾಣ ಇಂತಹ ಪುರಾಣಗಳು ಮಾತ್ರ ಸಾತ್ವಿಕ ಅಂತ ಹೇಳಿದ್ದಾರೆ ಅವರೇ ಬ್ರಹ್ಮದೇವರ ಸರಸ್ವತಿ ಮೊದಲಾದವರ ಸರಸ್ವ ಸರ್ವೋತ್ತಮತ್ವವನ್ನು ಪುರಾಣಗಳನ್ನು ರಾಜಸ ಅಂತ ಹೇಳಿದ್ದಾರೆ ಶಿವ ಸ್ಕಂದ ಗಣಪತಿ ಇವರ ಸರ್ವೋತ್ತಮತ್ವವನ್ನು ಪ್ರತಿಪಾದನ ಮಾಡುವ ಗ್ರಂಥಗಳನ್ನು ತಾಮಸ ಅಂತ ಹೇಳಿದ್ದಾರೆ ಅವರೇ ಹೇಳಿದ ಮೇಲೆ ಅದರ ಬಗ್ಗೆ ವಿಚಾರ ಮಾಡಬೇಕಾರದ್ದಿಲ್ಲ ಅದರಂತೆ ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ವಸಿಷ್ಠಾದಿಗಳು ಮನೋಯಾಜ್ಞವಲ್ಕ್ಯ ಇತ್ಯಾದಿಗಳೆಲ್ಲ ಋಷಿಮುನಿಗಳು ಇಂತಹ ಪದಾರ್ಥಗಳು ಸಾತ್ವಿಕಾಯುವ ರಾಜಸಾಯೋ ತಾಮಸ ಈ ದೇಶ ಉತ್ತಮ ಈ ಕಾಲ ಉತ್ತಮ ಇಂತಹ ಸಂಪತ್ತು ಶ್ರೇಷ್ಠ ಇದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅಂತಹ ವೃದ್ಧರು ಯಾವುದನ್ನು ಹೇಳಿದ್ದಾರೋ ಅದನ್ನು ಸಾತ್ವಿಕ ರಾಜಸ ತಾಮಸ ಅಂತ ನಾವು ತಿಳಿದು ರಾಜಸ ತಾಮಸಗಳನ್ನು ಬಿಟ್ಟು ಸಾತ್ವಿಕವಾದವುಗಳನ್ನು ಸೇವಿಸಬೇಕು ಅಂತ ಸಾತ್ವಿಕಾನ್ಯೇವ ಸೇವೇತ ಪುಮಾನ್ಸತ್ವ ವಿರುದ್ಧಯೇ ತಥೋಧರ್ಮ ತಥೋ ಜ್ಞಾನಂ ವಾಚ ಸ್ಮೃತಿ ಅಪೋಹನಂ ಸಾತ್ವಿಕವಾದಂತಹ ದೇಶಕಾಲಾದಿಗಳಲ್ಲಿ ಸಾತ್ವಿಕವಾದ ಕರ್ಮಗಳನ್ನೇ ಮನುಷ್ಯ ಆಶ್ರಯಣ ಮಾಡಬೇಕು ಆಚರಿಸಬೇಕು ಸತ್ವಗುಣದ ವೃದ್ಧಿಗಾಗಿ ಆದ್ದರಿಂದ ಅವನಲ್ಲಿ ವಿಶೇಷವಾದ ಧರ್ಮ ವಿಷ್ಣು ಭಕ್ತಿ ಇದು ಅಭಿವೃದ್ಧವಾಗ್ತದೆ ಅದರಿಂದ ಅಪರೋಕ್ಷ ಜ್ಞಾನವಾಗ್ತದೆ ಇಷ್ಟು ಮಾತ್ರ ಅಲ್ಲ ವಾಚ ಸ್ಮೃತಿ ಅಪೋಹನಂ ಇವನು ಯಾವಾಗಲೂ ಸಾತ್ವಿಕವಾದ ಪದಾರ್ಥಗಳ ಸೇವನೆಯನ್ನು ಮಾಡ್ತಾ ಇದ್ದ ಅಂದರೆ ಹಿಂದೆ ಹೇಳಿದು ಎಲ್ಲ ಸಾತ್ವಿಕವಾದದ್ದನ್ನೇ ಧ್ಯಾನ ಮಾಡೋದು ಸಾತ್ವಿಕ ಮಂತ್ರಗಳ ಜಪ ಸಾತ್ವಿಕವಾದ ಸಂಸ್ಕಾರಗಳನ್ನೇ ತಮ್ಮ ಹಿರಿಯರಿಂದ ಪಡೆಯೋದು ಹೀಗೆಲ್ಲ ಇದ್ದರೆ ಅದರಿಂದ ಇವನಿಗೇನು ಲಾಭವಾಗುತ್ತೆ ಅಂದರೆ ವಾಚ ಸ್ಮೃತಿ ಅಪೋಹನಂ ಇವನು ಬಾಯಿ ತೆಗೆದರೆ ಯಾವಾಗಲೂ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಮಾತುಗಳೇ ಹೊರಗೆ ಬರ್ತದೆ ಇವನು ಕಣ್ಣು ಮುಚ್ಚಿದರೆ ದೇವರ ಸ್ಮರಣೆಯೇ ಬರೋದು ಯಾವಾಗಲೂ ಅಪೋಹನಂ ಎಂದೆಂದಿಗೂ ವಿಷ್ಣು ವಿರುದ್ಧವಾದಂತಹ ಪರಮಾತ್ಮನಿಗೆ ಅಸಮ್ಮತವಾದ ನಿಷಿದ್ಧವಾದ ಕರ್ಮಗಳು ಇವನಿಂದ ಆಗೋದೇ ಇಲ್ಲ ಅಪೋಹನಂ ನಿಷಿದ್ಧ ಕರ್ಮಗಳನ್ನು ಸಹಜವಾಗಿ ಬಿಟ್ಟುಬಿಡ್ತಾನೆ ಆ ಸತ್ವಗುಣದ ವೃದ್ಧಿಯಾಗಬೇಕು ಸಾತ್ವಿಕ ಪದಾರ್ಥಗಳನ್ನು ಉಪಯೋಗಿಸಬೇಕು ಅದರಿಂದ ಸತ್ವಗುಣದ ವೃದ್ಧಿ ಅದರಿಂದ ಭಕ್ತಿ ಭಕ್ತಿಯಿಂದ ಜ್ಞಾನ ಜ್ಞಾನ ಪಕ್ವವಾಗಿದ್ದರೆ ಯಾವಾಗಲೂ ಇವನ ಮಾತು ಹಾಗೂ ಇವನ ಮನಸ್ಸು ಇವನ ಕೃತಿ ಇವುಗಳು ಮೂರೂ ಕೂಡ ವಿಷ್ಣು ವಿಷಯಕವಾಗಿರ್ತವೆ ಭಗವಂತನದೇ ಮಾತುಗಳು ಅವನನ್ನೇ ಸ್ಮರಣೆ ಮಾಡೋದು ಅವನ ಪ್ರೀತಿಯನ್ನು ಉಂಟು ಮಾಡುವ ಕರ್ಮಗಳನ್ನೇ ಮಾಡೋದು ನಿಷಿದ್ಧ ಕರ್ಮಗಳನ್ನೆಲ್ಲ ಬಿಟ್ಟುಬಿಡೋದು ಈ ತರಹದ ಒಂದು ಅವಸ್ಥೆಯನ್ನು ಇವನು ಮುಡ್ತಾನೆ ಇದೆಲ್ಲದಕ್ಕೂ ಮೂಲ ಅದಕ್ಕೆ ಅನೇಕ ಜನ ಇವತ್ತಿನವರು ಹೇಳೋದು ಏನು ಬೇಕಾದ ತಿಂತೇವೆ ಎಲ್ಲಿ ಬೇಕಾದಲ್ಲಿ ಇರ್ತೇವೆ ಹೇಗ ಬೇಕಾದ ಹಾಗೆ ಓಡಾಡ್ತೇವೆ ಆದರೆ ನಮ್ಮ ಮನಸ್ಸು ಶುದ್ಧವಾಗಿದೆ ಅಂತ ಹೇಳಿದರೆ ಅದು ಬಹಳ ಕಷ್ಟ ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಮನಸ್ಸಿನ ಮೇಲೆ ದೈಹಿಕವಾದಂತಹ ಇವನ ಆಚರಣೆಯ ಪರಿಣಾಮ ಆಗ್ತದೆ ಅಶುದ್ಧ ಪದಾರ್ಥಗಳ ಸೇವನೆ ಮಾಡಿದ ಹಾಗೆ ಅಶುದ್ಧ ದೇಶಕಾಲಗಳಲ್ಲಿ ಇವನು ಕಾರ್ಯಗಳನ್ನು ಮಾಡಿದರೆ ಆ ಕಾರ್ಯದ ಮೇಲೂ ದೇಶಕಾಲಗಳ ಪರಿಣಾಮ ಇದೆ ಇವನು ಮಾಡುವಂತಹ ಊಟ ಇವನ ಜಪ ಇವನ ಚಿಂತನೆ ಆಲೋಚನೆ ಸಹವಾಸ ಇದೆಲ್ಲದರ ಪರಿಣಾಮ ಇವನ ಕರ್ಮಗಳ ಮೇಲೆ ಆಗ್ತದೆ ಇವನ ಮನಸ್ಸಿನ ಮೇಲೆ ಆಗ್ತದೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಸಾತ್ವಿಕಾನ್ಯವೇವ ಸೇವೇತ ಪುಮಾನ್ ಸತ್ವ ವಿವರ್ಧೆ ಸಾತ್ವಿಕ ಪದಾರ್ಥಗಳನ್ನೇ ಸೇವನೆ ಮಾಡಿ ನಾನೇನಾದರೂ ಮಾಡ್ತೇನೆ ಮನಸ್ಸು ಮಾತ್ರ ಚೆನ್ನಾಗಿರುತ್ತದೆ ಅಂತನ್ನೋದು ಕೇವಲ ದಂಭ ಅಷ್ಟೇ ಅದು ವೇಣುಸಂಘರ್ಷಜೋವನ್ ದ್ವಾಶ್ಯಾಮ್ಯತಿ ತದ್ವನಂ ಏಣಂವ್ಯತ್ಯಜ ವೇದಶ್ಯಾಮ್ಯತಿ ತದ್ಯ ಅಪರೋಕ್ಷಜ್ಞಾನದಿಂದ ನಮಗೆ ಮೋಕ್ಷ ಅಪರೋಕ್ಷಜ್ಞಾನದಿಂದ ಮೋಕ್ಷವಾದರೆ ಮೋಕ್ಷದಲ್ಲಿಯೂ ಅಪರೋಕ್ಷಜ್ಞಾನ ಹೀಗೇ ಉಳಿದುಬಿಟ್ರೆ ಆ ಅಪರೋಕ್ಷಜ್ಞಾನ ಇರೋದು ನಮ್ಮ ಮನಸ್ಸಿನಲ್ಲಿರ್ತದೆ ಅಪರೋಕ್ಷ ಜ್ಞಾನ ಉಳಿದಿದೆ ಅಂದರೆ ಮನಸ್ಸು ಉಳಿದಿದೆ ಅಂತ ಅರ್ಥ ಮನಸ್ಸು ಉಳಿದಿದೆ ಅಂದರೆ ಬಾಹ್ಯವಾದ ಜಡವಾದ ಲಿಂಗದೇಹ ಉಳಿಯಬೇಕು ಅದು ಉಳಿದ್ರೆ ಮೋಕ್ಷ ಏನು ಈ ಲಿಂಗದೇಹದ ಬಂಧನವನ್ನು ಕಳಚಿಕೊಳ್ಳುವುದೇ ಮೋಕ್ಷ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತೀರ ಹಾಗಾದರೆ ಮೋಕ್ಷವಾದ ಮೇಲೂ ಜ್ಞಾನ ಉಳಿತದೆ ಅಂತ ಅರ್ಥ ಮೋಕ್ಷವಾದ ಮೇಲೂ ಜ್ಞಾನ ಉಳಿಯೋದಾದರೆ ಜ್ಞಾನಕ್ಕೆ ಆಶ್ರಯವಾದ ಮನಸ್ಸು ಉಳಿಯಬೇಕು ಮನಸ್ಸು ಉಳಿದರೆ ಲಿಂಗದೇಹ ಉಳಿಯಬೇಕು ಲಿಂಗದೇಹ ಉಳಿದ್ರೆ ಮೋಕ್ಷ ಅಲ್ಲವೇ ಅಲ್ಲ ಅದು ಲಿಂಗದೇಹ ಭಂಗನೇ ಮೋಕ್ಷ ಅದಕ್ಕೆ ಕೃಷ್ಣ ಹೇಳಿದ ಹಿಂದೆ ಬಂದಿದೆ ಈ ವಿಷಯ ಅದನ್ನು ಪುನಃ ಹೇಳುತ್ತಾನೆ ದಾರ್ಢ್ಯಕ್ಕಾಗಿ ಜ್ಞಾನ ಉಳಿಯೋದಿಲ್ಲ ಯೂಸ್ ಆ್ಯಂಡ್ ಥ್ರೋ ಇದ್ದಾಗ ಅಷ್ಟೇ ಜ್ಞಾನವನ್ನು ಉಪಯೋಗಿಸಿ ಎಸೆದು ಬಿಡೋದನ್ನ ಅಪರೋಕ್ಷ ಜ್ಞಾನದಿಂದ ಸಂಸಾರವನ್ನೆಲ್ಲ ನಾಶ ಮಾಡಿಕೊಂಡು ಮನಸ್ಸನ್ನು ದೂರ ಸರಿಸಿ ಕೊನೆಗೆ ಅಪರೋಕ್ಷ ಜ್ಞಾನವನ್ನು ಕೈಬಿಟ್ಟುಬಿಡೋದು ಆ ಅಪರೋಕ್ಷ ಜ್ಞಾನ ನಮ್ಮಲ್ಲಿ ಉಳಿಯೋದಿಲ್ಲ ಮನಸ್ಸು ಉಳಿಯಬೇಕಾಗಿಲ್ಲ ಲಿಂಗದೇಹವೂ ಉಳಿಯಬೇಕು ಹಾಗಾದರೆ ಮೋಕ್ಷದಲ್ಲಿ ಭಗವಂತನ ಜ್ಞಾನ ಇರೋದೇ ಇಲ್ವೇ ಜ್ಞಾನ ಇರುತ್ತದೆ ಮನಸ್ಸಿನಿಂದ ಬರುವ ಅಪರೋಕ್ಷ ಜ್ಞಾನ ಇರೋದಿಲ್ಲ ಸ್ವರೂಪದಿಂದಲೇ ಭಗವಂತನ ಸಾಕ್ಷಾತ್ಕಾರ ನಮಗೆ ಮೋಕ್ಷದಲ್ಲಿ ಇರುತ್ತದೆ ಎಂಬುದಾಗಿ ಹೇಳುತ್ತಾರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಬಿದಿರಿನ ಗಿಡಗಳಲ್ಲಿ ಜೋರಾಗಿ ಗಾಳಿ ಬಿಟ್ಟಾಗ ತಿಕ್ಕಾಟ ಆಗ್ತದೆ ಅದರಿಂದ ಬೆಂಕಿ ಉತ್ಪಾದನೆ ಆಗ್ತದೆ ಅದರಿಂದ ಎಲ್ಲ ವನ ಎಲ್ಲ ಸುಟ್ಟು ಹೋಗ್ತದೆ ಕೊನೆಗೆ ಬೆಂಕಿ ತಾನು ಉಳಿತದೆ ತಾನು ಹೋಗಿಬಿಡುತ್ತದೆ ಯಾಕೆ ಉರುವಲ ಇದ್ರೆ ಉರಿಯಬೇಕು ಎಲ್ಲ ಉರುಬಲ ಸುಟ್ಟೋದ ಮೇಲೆ ಅದು ಏನು ಮಾಡಬೇಕು ತಾನೂ ಹೋಗಿಬಿಡ್ತದೆ ವೇಣು ಸಂಘರ್ಷಜೋ ವನ್ಹಿ ತದ್ವನಂ ದ್ವ ಸ್ವಯಂ ಶಾಮ್ಯತಿ ವನವನ್ನೆಲ್ಲ ಸುಟ್ಟು ಕೊನೆಗೆ ತಾನೂ ಶಾಂತವಾಗಿ ಹೋಗ್ತದೆ ಯಾಕಂದರೆ ಏನು ಉರಿಸ್ಬೇಕದು ಕಟ್ಟಿಗೆ ಉಳಿದಿರೋದೆಲ್ಲ ಎಲ್ಲ ಸುಟ್ಟ ಮೇಲೆ ತಾನೂ ಹೋಗಿಬಿಡ್ತದೆ ಹಾಗೆ ಜ್ಞಾನ ಇದು ಅಗ್ನಿ ಇದ್ದಂತೆ ಜ್ಞಾನಾಗ್ನಿ ಅಂತೆ ಕರೀತಾರದನ್ನು ಜ್ಞಾನಾಗ್ನಿಸ್ ಸರ್ವಕರ್ಮಾಣಿ ಅಂತ ಜ್ಞಾನ ಒಂದು ಅಗ್ನಿಯಂತೆ ಅಗ್ನಿ ಹೇಗೆ ಎಲ್ಲವನ್ನೂ ಸುಟ್ಟು ಕೊನೆಗೆ ತಾನೂ ಶಾಂತವಾಗುತ್ತೋ ಹಾಗೆ ಜ್ಞಾನವೆಂಬ ಅಗ್ನಿ ಸಂಸಾರವೆಂಬ ಈ ಕಾಡನ್ನು ಸುಟ್ಟು ತಾನೂ ಶಾಂತವಾಗಿ ಹೋಗಿಬಿಡುತ್ತೆ ಏವಂ ಗುಣವ್ಯತ್ಯಯಜ ವೇದಃ ಗುಣ ಅಂದರೆ ರಜೋಗುಣ ತಮೋಗುಣ ಗುಣವ್ಯತ್ಯಯಜ ರಜೋಗುಣ ತಮೋಗುಣಗಳ ನಾಶವಾದಾಗ ಹುಟ್ಟಿಕೊಂಡಂತಹ ಸತ್ವಗುಣದ ವೃದ್ಧಿಯಾದಾಗ ರಜೋಗುಣ ತಮೋಗುಣಗಳ ವ್ಯತ್ಯಯ ನಾಶವಾದಾಗ ಹುಟ್ಟಿದಂತಹ ಈ ವೇದ ವೇದ ಅಂದರೆ ಅಪರೋಕ್ಷ ಜ್ಞಾನ ಇದೂ ಕೂಡ ಶಾಮ್ಯತಿ ತದ್ದ್ವ ಶಾಮ್ಯತಿ ಈ ಸಂಸಾರವನ್ನೆಲ್ಲ ತದ್ದಗ್ಧ್ವ ತಾನು ಯಾವ ಸತ್ವಗುಣದ ವೃದ್ಧಿಯಾದಾಗ ಹುಟ್ಟಿಕೊಂಡಿದೆ ಆ ಸತ್ವಗುಣ ಸತ್ವಗುಣಯುಕ್ತವಾದ ಮನಸ್ಸು ಅದನ್ನೂ ಸುಟ್ಟು ತಾನೂ ಶಾಮ್ಯತಿ ತಾನು ಶಾಂತವಾಗಿ ಹೋಗಿಬಿಡುತ್ತದೆ ಎಂಬುದಾಗಿ ಹೇಳಿದ್ದಾರೆ ಇಲ್ಲಿ ಕೆಲವರು ವೇದ ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಈ ಎಲ್ಲ ವೇದಗಳು ಕೂಡ ನಮಗೆ ಈ ಸಂಸಾರದ ನಾಶಕ್ಕೆ ಕಾರಣವಾಗಿ ಕೊನೆಗೆ ವೇದಗಳು ತಾವೂ ನಷ್ಟವಾಗಿ ಹೋಗಿಬಿಡ್ತವೆ ವೇದಗಳೂ ಉಳಿಯೋದಿಲ್ಲ ಅಂತ ಕೇಳ್ತಾರೆ ವೇದಗಳಿಗೆ ಅಪೌರುಷೇಯ ವೇದಗಳು ನಿತ್ಯ ಜಗತ್ತಿನ ನಾಶವಾದರೂ ವೇದಗಳಿಗೆ ನಾಶ ಇಲ್ಲ ಮತ್ತೆ ಮುಂದಿನ ಕಲ್ಪದಲ್ಲಿ ಇದೇ ವೇದಗಳನ್ನೇ ಉಚ್ಚಾರಣೆ ಮಾಡ್ತಾನೆ ಸಜಾತೀಯವಾದಂತಹ ಈ ತರಹದ ಆನುಪೂರ್ವಿ ಇರುವ ವರುಣಗಳನ್ನೇ ಪರಮಾತ್ಮ ಉಚ್ಚಾರಣೆ ಮಾಡ್ತಾನೆ ಅಂತ ನಾವು ಹೇಳುತ್ತೇವೆ ಅಂದರೆ ಶಾಸ್ತ್ರ ಹೇಳುತ್ತದೆ ಅದಲ್ಲ ಒಂದು ಕಲ್ಪದವರೆಗೆ ಮಾತ್ರ ವೇದಗಳು ಉಳಿಯೋದು ಜಗತ್ತೆಲ್ಲ ಈ ಕಲ್ಪದ ಕೊನೆ ಭಾಗದಲ್ಲಿ ನಾಶ ಹೊಂದುವಾಗ ವೇದಗಳಿಗೂ ನಾಶವಾಗ್ತದೆ ಮತ್ತೆ ಹೊಸ ವೇದಗಳೇ ಹುಟ್ಟೋದು ಅಂತ ಕೆಲವರು ಹೇಳುತ್ತಾರೆ ಬೇರೆವಾದಿಗಳು ಅವರಿಗೆ ಇದು ಅನುಕೂಲವಾದ ಹಾಗೆ ತೋರ್ತದೆ ವೇದ ಹಶಾಮಿತಿ ವೇದಗಳೆಲ್ಲ ನಷ್ಟವಾಗಿ ಹೋಗಿಬಿಡ್ತದೆ ಅಂತ ಅದಕ್ಕೆ ಇಲ್ಲಿ ವೇದ ಅನ್ನುವ ಶಬ್ದಕ್ಕೆ ವೇದಗಳು ಅಂತ ಅರ್ಥ ಅಲ್ಲ ಜ್ಞಾನ ಅಂತ ಅರ್ಥ ಮನಸ್ಸಿನಿಂದ ಬಂದ ಅಪರೋಕ್ಷ ಜ್ಞಾನ ಮಾತ್ರ ಇದು ತಾನು ತನಗೆ ಮೂಲಭೂತವಾದ ಸತ್ವಗುಣವನ್ನು ಮನಸ್ಸನ್ನು ನಾಶ ಮಾಡಿ ಸಂಸಾರವನ್ನು ನಾಶ ಮಾಡಿ ಕೊನೆಗೆ ತಾನೂ ಶಾಂತವಾಗ್ತದೆ ಅಂತ ಇಷ್ಟೇ ಹೇಳಲು ಹೊರಟದ್ದೇ ಹೊರತು ವೇದಗಳಿಗೆ ನಾಶ ಹೇಳಲು ಹೊರಟದ್ದಲ್ಲ ಅಂತ ಅದಕ್ಕೆ ಪ್ರಮಾಣ ಕೊಡ್ತಾರೆ ಆಚಾರ್ಯರು ವೇದೋ ವೃತ್ತಿಜ್ಞಾನ ಯಾಕೆಂದರೆ ಮುಕ್ತಾಶ್ಚಾಧೀಯತೆ ವೇದಾನ್ ಜಡಜ್ಞಾನ ಬಹಿಷ್ಕೃತ ಸ್ವರೂಪಭೂತಜ್ಞಾನೇನ ಪಶ್ಯಂತವಮಂಜಸ ಇತ್ವಿಕೆ ವೇದಗಳ ನಾಶವಾಗತ್ತೆ ಅಂದರೆ ಮುಕ್ತರಾದ ಮೇಲೆ ಇವರಿಗೆ ವೇದಗಳು ಇರೋದಿಲ್ಲ ಓದಲಿಕ್ಕೆ ಅಂತ ಅರ್ಥ ನಿಮ್ಮ ಪ್ರಕಾರ ಆದರೆ ಮುಕ್ತಶ್ಚ ವೇದಾನ್ ವೇದಾಧ್ಯಯನ ವೇದಗಳ ಪಠನ ಅರ್ಥ ಮಾಡಿಕೊಳ್ಳಿ ಎಷ್ಟು ಅದ್ಭುತ ಇದೆ ನಾವು ಇಲ್ಲಿಯೇ ವಿರಕ್ತರಾಗಿಬಿಟ್ಟೇವೆ ಮುಕ್ತರಾದ ಮೇಲೂ ಕೂಡ ಜ್ಞಾನಿಗಳು ವೇದಗಳ ಅಧ್ಯಯನ ಮಾಡ್ತಾರೆ ಪಾಠ ಹೇಳ್ತಾರೆ ಪ್ರವಚನ ಮಾಡ್ತಾರೆ ಅವರಿಗೆ ಜ್ಞಾನ ಇದ್ದೇ ಇರ್ತದೆ ಆದರೂ ವೇದಾಧ್ಯಯನವನ್ನು ಬಿಡೋದಿಲ್ಲ ವಿಷ್ಣು ಹೊಸ ಜ್ಞಾನ ಏನು ಬರೋದಿಲ್ಲ ನಿಜ ಅವರಿಗೆ ಆದರೆ ಅದೊಂದು ಸಹಜವಾದ ಸ್ವಭಾವ ಅವರಿಗೆ ಸರಿಯಾಗಿ ಆ ಟೈಮ್ ಆಯಿತು ಅಂದರೆ ಅಲ್ಲಿಯೂ ಹೋಗಿಬಿಡ್ತಾರೆ ಅವರು ಪಾಠಕ್ಕೆ ಏಳು ಕಾಲ ಆಯಿತು ಅಂದರೆ ಸರಿ ಮೋಕ್ಷದಲ್ಲಿ ಹೋಗಿ ಪಾಠಕ್ಕೆ ಕೂತ್ ಬಿಡ್ತಾರೆ ಇನ್ನೇನು ಮಾಡೋದು ನೀವು ಪಾಠ ಓದಿ ಮುಕ್ತರಾಗಿದ್ದೀರಲ್ಲ ಆದರೂ ಅಭ್ಯಾಸ ಬಿಡಲಿಕ್ಕಾಗೋದಿಲ್ಲ ಅಂತ ಅಷ್ಟೇ ಸಹಜವಾದ ಅವರ ಎಷ್ಟು ಒಂದು ದಿನದ್ದಲ್ಲ ಎರಡು ದಿನದ್ದಲ್ಲ ಅನಾದಿ ವೇದವನ್ನು ಓದಿ ಓದಿ ಓದಿ ಓದಿ ಆ ಅಭ್ಯಾಸ ಅವರಿಗೆ ಮೋಕ್ಷದಲ್ಲಿಯೂ ಇರುತ್ತದೆ ಇರಲಿ ಅಂತೂ ವೇದಗಳು ಮೋಕ್ಷದಲ್ಲಿ ಉಳಿದಿವೆ ಅಂತಾಯ್ತಲ್ಲ ಮೋಕ್ಷದಲ್ಲಿಯೂ ವೇದಗಳಿಗೆ ನಾಶ ಇಲ್ಲ ಆದ್ದರಿಂದ ವೇದ ಶಬ್ದಕ್ಕೆ ಇಲ್ಲಿ ಜ್ಞಾನ ಅಂತೆ ಅರ್ಥ ಅದೂ ಕೂಡ ಮಾನಸಜ್ಞಾನ ಹೌದು ಜಡಜ್ಞಾನ ಬಹಿಷ್ಕೃತ ಮುಕ್ತಾಶ್ಚ ಅಧೀಯತೆ ವೇದಾನ್ ಜಡಜ್ಞಾನ ಇಲ್ಲದೆ ಸ್ವರೂಪಜ್ಞಾನದಿಂದಲೇ ವೇದವನ್ನು ಓದ್ತಾರೆ ಭಗವಂತನನ್ನು ಸ್ವರೂಪಜ್ಞಾನದಿಂದಲೇ ತಿಳಿಯುತ್ತಾರೆ ಸ್ವರೂಪಭೂತಜ್ಞಾನೇನ ಪಶ್ಯಂತಸರ್ವಮಂಜಸ ಇತ್ವಿಕೆ ಇದನ್ನೇ ಅನೇಕ ಕಡೆಗೆ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿ ಹೇಳುತ್ತಾರೆ ರುಚಾಂತ ಪೋಷಮಸ್ತೆ ಪಪುಷ್ವಾನ್ ಗಾಯತ್ರೋ ಗಾಯತಿ ಶಕ್ವರೀಷು ಬ್ರಹ್ಮತ್ವ ವದತಿ ಜಾತವಿ ಯಜ್ಞಸ ಮಾತ್ರಮೀತ ಉತ್ವ ಬ್ರಹ್ಮದೇವರು ಮುಕ್ತರಾದ ಬ್ರಹ್ಮದೇವರು ಅನೇಕ ಜನ ಇದ್ದಾರೆ ಕೆಲವರು ಋಗ್ವೇದವನ್ನು ಪಠನ ಮಾಡ್ತಾ ಇರ್ತಾರೆ ಇನ್ ಕೆಲವರು ಸಾಮವೇದವನ್ನು ಇನ್ ಕೆಲವರು ಜಾತ ಜಾತವಿದ್ಯಾ ಪೌರುಷೇಯವಾದ ಪಂಚರಾತ್ರಾದಿ ಆಗಮಗಳನ್ನು ಪಠನ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಭಗವಂತನ ಧ್ಯಾನದಲ್ಲೇ ಆಸಕ್ತರಾಗಿರ್ತಾರೆ ಬ್ರಹ್ಮದೇವರೇ ಅನೇಕ ಬ್ರಹ್ಮರಿದ್ದಾರೆ ಅನೇಕರೇನು ಅನಂತ ಬ್ರಹ್ಮರಿದ್ದಾರೆ ಅವರೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯ ಸಾಧನೆಯನ್ನು ಮಾಡುತ್ತಾರೆ ಅಂತ ಹೇಳಿದ್ದಾರೆ ಹಾಗಾದರೆ ವೇದಗಳ ಪಠನ ಮೋಕ್ಷದಲ್ಲಿಯೂ ಉಂಟು ಅಂತ ತಿಳಿಯಿರಿ ಉದ್ಧವುವಾಚ ವಿಂದಂತಿಮರ್ತ್ಯ ಪ್ರಾಯೇಣ ವಿಷಯಾನ್ಪದ ಆಪದ ಅಥಾಪಿ ಹುಂಜತೆ ಕೃಷ್ಣ ತತ್ಕಥಂ ಶ್ವ ಖರಾ ಖರ ಅಜವತ್ ನಾಯಿ ಕತ್ತಿ ಕುರಿಗಳು ಹೇಗೆ ಎದುರಿಗೇನು ಕಂಡ್ರೆ ಸಾಕು ಅದನ್ನು ತಿಂತವೆ ಹಾಗೆ ಈ ಮನುಷ್ಯರಿಗೂ ಕೂಡ ಗೊತ್ತು ಈ ಎಲ್ಲ ವಿಷಯಗಳ ಭೋಗ ನಮಗೆ ಅನರ್ಥವನ್ನು ನೀಡುತ್ತದೆ ಇವುಗಳು ಯಾವುದೂ ಶಾಶ್ವತ ಅಲ್ಲ ಇದರಿಂದ ನಿಜವಾದ ನಮಗೆ ಇಲ್ಲ ಅಂತ ಗೊತ್ತಿದ್ದರೂ ಈ ವಿಷಯ ಭೋಗಗಳಲ್ಲಿ ಆಸಕ್ತರಾಗ್ತಾರಲ್ಲ ನಾಯಿಯಂತೆ ಕತ್ತೆಯಂತೆ ಕುರಿಯಂತೆ ಶ್ವ ಖರ ಅಜವತ ಯಾಕೆ ಗೊತ್ತಿಲ್ಲ ಅಂದರೆ ಮಾತು ಬೇರೆ ಗೊತ್ತಿದ್ದು ಯಾಕೆ ಭೋಗ ಮಾಡ್ತಾರೆ ಗೊತ್ತಿದ್ದು ಅನ್ನೋದಕ್ಕೆ ನಾಯಿ ದೃಷ್ಟಾಂತ ಅಲ್ಲ ಮತ್ತೆ ಭೋಗಕ್ಕೆ ಮಾತ್ರ ದೃಷ್ಟಾಂತ ಗೊತ್ತಿಲ್ಲದೇ ನಾಯಿಗಳು ಭೋಗ ಮಾಡ್ತವೆ ಮಾಡಲಿ ಗೊತ್ತಿದ್ದು ಇವರ್ಯಾಕೆ ಭೋಗ ಮಾಡಬೇಕು ಮಾಡಬೇಕಾಗಿಲ್ವಲ್ಲ ಶ್ರೀ ಭಗವಾನ್ ವಾಚ ಹೌದು ಈ ಎಲ್ಲ ವಿಷಯಗಳ ಭೋಗ ಇದು ದುಃಖ ಸಾಧನ ಶಾಶ್ವತ ಸುಖಕ್ಕೆ ಸಾಧನ ಅಲ್ಲ ದುಃಖಮಿಶ್ರವಾದ ಸುಖ ಸಾಧನ ಕೆಲವೊಮ್ಮೆ ದುಃಖ ಸಾಧನ ಹೀಗೆ ಗೊತ್ತಿದ್ದರೂ ಯಾಕೆ ಇವರು ಪ್ರವೃತ್ತರಾಗ್ತಾರೆ ಅದಕ್ಕೆ ಕಾರಣವನ್ನು ಹೇಳ್ತಾನೆ ಅಹಮಿತ್ಯನ್ಯಥಾ ಬುದ್ಧಿ ಪ್ರಮತ್ತಸ್ಯ ಯದಾ ಹೃದಿ ಉತ್ಸರ್ಪತಿರಜೋಘೋರಂ ತಥೋವೈಕಾರಿ ಕಮ್ಮಃ ಅಹಮಿತ್ಯನ್ಯಥ ಪ್ರಮತ್ತಸ್ಥೆ ಯಾವಾಗಲೂ ವಿಹಿತ ಕರ್ಮಗಳನ್ನು ಮಾಡ್ತಾ ಇದ್ದ ನಿಷಿದ್ಧ ಕರ್ಮಗಳನ್ನು ಮಾಡ್ತಿರಲಿಲ್ಲ ಅಪ್ರಮಾದ ವಿಹಿತ ಕರ್ಮಗಳನ್ನು ಮಾಡುವುದರಲ್ಲಿ ನಿಷಿದ್ಧ ಕರ್ಮಗಳನ್ನು ಬಿಡುವುದರಲ್ಲಿ ಪ್ರಮಾದ ಅನವಧಾನ ಇರಲಿಲ್ಲ ಅಂದರೆ ಇವನ ಮನಸ್ಸು ಸರಿಯಾಗಿರುತ್ತದೆ ಆದರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಅವನ ಪೂರ್ವಕರ್ಮ ಯೋಗ್ಯತೆಗೆ ಅನುಗುಣವಾಗಿ ಪ್ರಮಾದ ಆಗ್ತದೆ ವಿಹಿತ ಕರ್ಮಗಳನ್ನು ಬಿಡ್ತಾನೆ ನಿಷಿದ್ಧ ಕರ್ಮಗಳನ್ನು ಮಾಡುತ್ತಾನೆ ಇದರ ದುಷ್ಪರಿಣಾಮ ಏನಾಗತ್ತೆ ಅಂದರೆ ಪ್ರಮತ್ತಸ್ಯ ಹೃದಯ ಅಹಂತಿ ಅನ್ಯಥಾ ಬುದ್ಧಿ ಇದು ಎಂದು ಯಾವತ್ತೋ ಒಂದು ಡೇಟಿಗಲ್ಲ ಇದು ಅನಾದಿ ಕಾಲದಿಂದ ಇದು ಇವನಿಗೆ ಅಹಂಕರ್ತ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆ ಬರ್ತದೆ ನಾನೇ ಸ್ವತಂತ್ರಕರ್ತ ನಾನೇ ಸ್ವತಂತ್ರಕರ್ತ ಈ ಎಲ್ಲ ವಸ್ತುಗಳು ನನ್ನ ಅಧೀನವೇ ಅಂತನ್ನುವಂತಹ ಒಂದು ಭ್ರಮ ತಪ್ಪು ತಿಳುವಳಿಕೆ ಬರ್ತದೆ ಅದಕ್ಕೆ ಕಾರಣ ಮೊದಲಿನಿಂದಲೂ ಇವನು ವಿಹಿತ ಕರ್ಮಗಳಲ್ಲಿ ಲೋಪ ಮಾಡೋದು ನಿಷಿದ್ಧ ಕರ್ಮಗಳನ್ನು ಮಾಡೋದು ಇದು ಕಾರಣ ಆ ಕಾರಣದಿಂದಾಗಿ ಇವನಿಗೆ ತಪ್ಪು ತಿಳುವಳಿಕೆ ಅದರಿಂದ ರಜೋಗುಣ ಇವನಲ್ಲಿ ವಿಶೇಷವಾಗಿ ಕಾರ್ಯವನ್ನು ಮಾಡ್ತದೆ ಒಂದೇನಾದರೂ ತಪ್ಪು ತಿಳುವಳಿಕೆ ಇದೆ ಅಂತಾದರೆ ಹಾಗಾದರೆ ಇನ್ನನೇಕ ದುರ್ಗುಣಗಳು ಇವನಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ ಉತ್ಸರ್ಪತಿ ರಜೋ ಘೋರಂ ರಜೋಗುಣ ಇವನಲ್ಲಿ ಉದ್ರಿಕ್ತವಾಗ್ತದೆ ಇವನು ಮಾಡಿ ಇವನಿಗಿರುವ ಆ ದುರಹಂಕಾರದಿಂದ ಅದರಿಂದ ಮನಸ್ಸಿನಲ್ಲಿ ವಿಕಾರ ಉಂಟಾಗ್ತದೆ ತಥೋ ವೈಕಾರಿಕಂ ಮನಃ ರಜೋಯುಕ್ತ ಸನಸಃ ಸಂಕಲ್ಪಸ್ಸವಿಕಲ್ಪಕ ರಜೋಗುಣ ಯಾವಾಗ ಮನಸ್ಸಿನಲ್ಲಿ ಅಭಿವೃದ್ಧವಾಯಿತೋ ವಿವಿಧ ವಿಕಾರಗಳು ಇಂತದನ್ನ ಮಾಡಬೇಕು ಇದನ್ನ ಮಾಡಬಾರದು ಹೀಗೆ ಏನೇನೋ ಸಂಕಲ್ಪ ವಿಕಲ್ಪಗಳು ಇದಂ ಕರೋಮಿ ವಿವಿಧಂ ಕರೋಮಿ ಅಥವಾ ಇದಂ ನ ಹೀಗೆ ನಾನಾ ವಿಧವಾದಂತಹ ಆಲೋಚನೆಗಳನ್ನೆಲ್ಲ ಮಾಡ್ತಾನೆ ಏನೇನೋ ಜೀವನದಲ್ಲಿ ಸಂಕಲ್ಪಗಳನ್ನು ಇಟ್ಟುಕೊಳ್ತಾನೆ ಇಷ್ಟು ಗಳಿಸ್ಬೇಕು ಇಂಥ ಮನೆ ಕಟ್ಟಬೇಕು ಇಷ್ಟು ಕಾರು ತೊಗೊಳ್ಬೇಕು ಸಾವಿರಾರು ಮನೋವೃತ್ತಿಗಳು ಇದನ್ನ ಮಾಡಬೇಕು ಇದನ್ನ ಮಾಡಬಾರದು ಏನೇನೋ ಪ್ಲ್ಯಾನ್ ಹಾಕ್ತಾ ಹೋಗ್ತಾನೆ ಮಾಡಬೇಕಾದದ್ದನ್ನು ಬಿಟ್ಟು ತತಃಕಾಮೋ ಗುಣ ಧ್ಯಾನ ದುಸ್ಸಹಸ್ಯಾದ್ದಿ ದುರ್ಮತೆ ಇಂತಹ ದುರ್ಮತಿಯಾದ ವ್ಯಕ್ತಿಗೆ ಗುಣ ಧ್ಯಾನಾತ್ ಆ ವಿಷಯಗಳನ್ನೇ ಯಾವಾಗಲೂ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಅದರ ಬಗ್ಗೆ ಅತ್ಯಂತ ದೃಢವಾದಂತಹ ಕಾಮ ಹೇಗಾದರೂ ಮಾಡಿ ಇದನ್ನು ಪಡೆಯಲಿ ಅದರ ಬಗ್ಗೆ ವಿಚಾರ ಮಾಡ್ತಿರ್ತಾನೆ ಹಾಗಾದರೆ ಆ ಪದಾರ್ಥಗಳನ್ನು ಪಡದೇ ತೀರಬೇಕು ಅಂತನ್ನುವಂತಹ ಒಂದು ಆಗ್ರಹ ಆ ದೃಢವಾದ ಕಾಮ ಇವನಲ್ಲಿ ಕಾಮ ಬಂದ ಮೇಲೆ ಕರವತಿ ಕಾಮವಶಗಃ ಕರ್ಮ ಅಣ್ಣ ವಿಜುತೇಂದ್ರಿಯ ಆ ಕಾಮಕ್ಕನುಗುಣವಾಗಿ ಆ ವಸ್ತುಗಳನ್ನು ಪಡೆಯೋದಕ್ಕೆ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ ಆ ಕರ್ಮಗಳು ದುಃಖೋ ದರ್ಕಾಣಿ ಇವುಗಳಿಂದ ದುಃಖ ಇದೆ ಈ ರೀತಿ ಕೇವಲ ಭೋಗವನ್ನು ಮಾಡುವುದಕ್ಕಾಗಿ ನಾನು ಪ್ರಯತ್ನ ಮಾಡಬಾರದು ಅಂತ ಗೊತ್ತಿದ್ದರೂ ಮಾಡ್ತಾನೆ ದುಃಖೋ ದರ್ಕಾಣಿ ಸಂಪಶ್ಯನ್ ರಜೋಭೋಗ ವೇಗ ವಿಮೋಹಿತ ರಜೋಗುಣದ ವೇಗದಿಂದ ಮೋಹಿತನಾಗಿ ಭೋಗಾಸಕ್ತನಾಗಿ ಭೋಗ್ಯವಾದ ಈ ವಸ್ತುಗಳನ್ನು ಪಡೆಯುವುದಕ್ಕೆ ನಾನು ಮಾಡುವ ಈ ಕರ್ಮಗಳೆಲ್ಲ ಕೊನೆಗೆ ನನ್ನನ್ನು ಯಾವುದೋ ಒಂದು ತಗ್ಗಿನಲ್ಲಿ ಹಾಕಿ ಒದ್ದಾಡಿಸ್ತವೆ ಇದು ಕೊನೆಗೂ ನನಗೆ ಸುಖ ಕೊಡೋದಿಲ್ಲ ಅಂತ ತಿಳುವಳಿಕೆ ಇದೆ ಶಾಸ್ತ್ರ ಕೇಳಿದ್ದಾನೆ ಆದರೂ ಆ ಒತ್ತಡವನ್ನು ತಡೆದುಕೊಳ್ಳೋದಕ್ಕಾಗದೆ ಹಾಗೆಯೇ ಕರ್ಮಗಳನ್ನು ಮಾಡ್ತಾ ಹೋಗ್ತಾನೆ ರಜಸ್ತಮೋಭ್ಯಂ विद्वान ವಿದ್ವಾನ್ ವಿಕ್ಷಿಪ್ತೀ ಪುನಃ ಅತಂದ್ರಿತೋ ಮನೋಯಂಜನ್ सज्जते ಆದರೆ ಜ್ಞಾನಿಯಾದ ವ್ಯಕ್ತಿ ಮಾತ್ರ ಹೀಗೆ ಮಾಡೋದಿಲ್ಲ ಅವನೇನು ಮಾಡ್ತಾನೆ ಅಂದರೆ ವಿಹಿತ ಕರ್ಮಗಳನ್ನೆಲ್ಲ ಮಾಡ್ತಾ ನಿಷಿದ್ಧ ಕರ್ಮಗಳನ್ನು ಪರಿತ್ಯಾಗ ಮಾಡಿದ ಅಪ್ರಮತ್ತನಾದ ವ್ಯಕ್ತಿ ಇದ್ದಾನಲ್ಲ ಅವನಿಗೆ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ ಜ್ಞಾನ ದೃಢ ಇರುತ್ತದೆ ಇವನಿಗೂ ಜ್ಞಾನ ಇದೆ ಆದರೆ ಜ್ಞಾನ ಇದ್ದರೂ ಇವನು ಕೆಟ್ಟ ಕೆಲಸ ಮಾಡ್ತಾ ಹೋಗ್ತಾನೆ ಇವನಿಗೆ ಮಾತ್ರ ಆ ಜ್ಞಾನ ಅಷ್ಟು ಅಪಕ್ವವಾದ ಅವಸ್ಥೆಯಲ್ಲಿರೋದಿಲ್ಲ ದೃಢವಾದ ಜ್ಞಾನ ಇರುತ್ತದೆ ಯದಪಿ ರಜಸ್ತಮೋಭ್ಯಾಮ್ ವಿಕ್ಷಿಪ್ತಧೀಹಿ ಇವನಿಗೂ ರಜೋಗುಣ ತಮೋಗುಣಗಳು ತಲೆ ಕೆಡಿಸ್ತವೆ ಇಲ್ಲ ಅಂತಲ್ಲ ಭೋಗ ಮಾಡಬೇಕು ವಿಷಯಗಳನ್ನು ಸಂಪಾದನೆ ಮಾಡಬೇಕು ಅನ್ನುವ ಆಲೋಚನೆ ಬಂದಾಗ ಆಗತ್ತೆ ಆದರೂ ವಿದ್ವಾನ್ ಆ ಜ್ಞಾನದಾರ್ಢೆ ಇರುವಂತಹ ವ್ಯಕ್ತಿ ಅತಂದ್ರಿತ ಆಲಸ್ಯ ಇಲ್ಲದೆ ದೋಷದೃಷ್ಟಿ ವಿಷಯಗಳ ದೋಷಗಳನ್ನು ಆಲೋಚನೆ ಮಾಡ್ತಾ ಹೋಗ್ತಾನೆ ಇಂಥದನ್ನು ತಿನ್ನಬೇಕು ಇಂಥದನ್ನು ನೋಡಬೇಕು ಅಂತ ಅನ್ನಿಸ್ತದೆ ಆದರೂ ಅವನು ಅದನ್ನು ಸ್ವೀಕಾರ ಮಾಡುವುದಿಲ್ಲ ದೋಷದೃಷ್ಟಿ ಇದನ್ನು ತಿಂದರೆ ಏನು ಅನರ್ಥ ಈ ನಿಷಿದ್ಧ ಪದಾರ್ಥಗಳನ್ನು ತಿನ್ನೋದರಿಂದ ಏನಾಗತ್ತೆ ಅದನ್ನೆಲ್ಲ ಆಲೋಚನೆ ಮಾಡ್ತಾನೆ ಎಷ್ಟು ಅನಾರೋಗ್ಯ ಅಸ್ವಾಸ್ಥ್ಯ ಪಾಪ ಏನು ನರಕ ಏನು ಭಗವದ್ರೋಹ ಹೇಗಾಗತ್ತೆ ಇದೆಲ್ಲವನ್ನ ಆಲೋಚನೆ ಮಾಡ್ತಾನೆ ಇದರಂತೆ ಎಲ್ಲ ವಿಷಯ ಪದಾರ್ಥಗಳ ಭೋಗವನ್ನು ಮಾಡುವಾಗಲೂ ಕೂಡ ಅದರಿಂದಾಗುವ ಅನರ್ಥಗಳೇನು ಅನ್ನುವುದರ ಬನ್ನು ಒಂದು ಬಿಟ್ಟು ಹತ್ತು ಬಾರಿ ಆಲೋಚನೆ ಮಾಡಿದರೆ ಅದನ್ನು ಮುಟ್ಟಬೇಕು ಅಂತ ಅನಿಸೋದಿಲ್ಲ ಅವನಿಗೆ ಬಿಟ್ಟುಬಿಡ್ತಾನೆ ಅತಂದ್ರಿತ ದೋಷದೃಷ್ಟಿ ಮನೋಯುಂಜನ್ ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನನ್ನ ಧ್ಯಾನವನ್ನೇ ಮಾಡ್ತಾ ಆ ವಿಷಯಗಳಲ್ಲಿ ಆಸಕ್ತನಾಗೋದಿಲ್ಲ ದೇವರ ರೂಪಚಿಂತನ ಅವನ ಗುಣಗಳ ಚಿಂತನ ಕ್ರಿಯೆಗಳ ಚಿಂತನ ಜೊತೆಗೆ ದೇವರಲ್ಲಿ ಪ್ರಾರ್ಥನೆ ನನಗೆ ಗೊತ್ತು ಈ ಪದಾರ್ಥ ಅನರ್ಥಕಾರಿ ಅಂತ ಆದರೂ ಅದರ ಸೌಂದರ್ಯದಿಂದ ಮನಸ್ಸು ಆಕೃಷ್ಟವಾಗಿ ಆ ಕಡೆಗೆ ಹೋಗ್ತಾ ಇದೆ ದಯಮಾಡಿ ನನ್ನ ಮನಸ್ಸು ಆ ವಿಷಯಗಳಲ್ಲಿ ಆಸಕ್ತವಾಗದೇ ಇರೋ ಹಾಗೆ ಮಾಡುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಈ ರೀತಿ ದೇವರಲ್ಲಿಯೇ ಮನಸ್ಸನ್ನು ಇಟ್ಟು ಇಟ್ಟು ಇಟ್ಟು ಆ ಮನಸ್ಸು ಬೇರೆ ಕಡೆಗೆ ಹೋಗದೇ ಇರೋ ಹಾಗೆ ತಾನು ಸಾಧನೆಯನ್ನು ಮಾಡಿಕೊಂಡು ಬಿಡುತ್ತಾನೆ ಜ್ಞಾನಿಯಾದ ವ್ಯಕ್ತಿ ಅಪ್ರಮತ್ತೋಹಿ ಅದೇ ಬಂತು ಹಿಂದೆ ಪ್ರಮತ್ತ ಅಂದರೂ ಇಲ್ಲಿ ಅಪ್ರಮತ್ತ ಅಪ್ರಮತ್ತೋಹಿ ಇಂಜೀತ ಮನಃ ಮೈ ಅರ್ಪಯನ್ ಶನೈ ಅನಿರ್ವಿಣ್ಣೋ ಯಥಾಕಾಲಂ ಜಿತಶ್ವಾಸೋ ಜಿತಾಸನ ವಿಹಿತ ಕರ್ಮಗಳನ್ನೆಲ್ಲ ಮಾಡುತ್ತಾ ಶನೈಹಿ ಮನಃ ಮೈ ಅರ್ಪಯನ್ ಕ್ರಮವಾಗಿ ನನ್ನಲ್ಲಿ ಮನಸ್ಸನ್ನು ಇಡ್ತಾ ಹೋಗ್ತಾನೆ ಒಂದೊಂದೇ ಅವಯವಗಳ ಧ್ಯಾನವನ್ನು ಮಾಡ್ತಾನೆ ಬರೀ ಧ್ಯಾನ ಆಮೇಲೆ ಜಾನು ಊರು ಉದರ ಕಟಿ ಹೀಗೆ ಹೃದಯ ಕಂಠ ಪರಮಾತ್ಮನ ಶಿರಸ್ಸು ಹೀಗೆ ಪಾದಾದಿ ಯಾವ್ಧ ಗದಾಭೃತ ಒಂದೊಂದೇ ಅವಯವಗಳ ಚಿಂತನ ಮಾಡ್ತಾನೆ ಒಂದೊಂದೇ ಗುಣಗಳ ಚಿಂತನ ಮಾಡ್ತಾನೆ ರೂಢಿಯನ್ನು ಮಾಡ್ತಾ ಹೋಗ್ತಾನೆ ಆಮೇಲೆ ಪರಿಪೂರ್ಣವಾದ ಭಗವಂತನಲ್ಲಿ ಮನಸ್ಸನ್ನು ಯುಂಜನ್ ಇಡುವುದಕ್ಕೆ ಸಾಧ್ಯವಾಗ್ತದೆ ಶನೈಹಿ ಮನಃ ಅರ್ಪಯನ್ ಯಥಾಕಾಲಂ ಅನಿರ್ವಿಣ್ಣ ಜಿತಶ್ವಾ ಸಹ ಜಿತಾಸನ ಮನೋಯುಂಜೀತ ಆಮೇಲೆ ಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸನ್ನು ಇಟ್ಟು ಸಮಗ್ರವಾದ ನನ್ನ ರೂಪದ ಧ್ಯಾನವನ್ನು ಮಾಡುವ ಯೋಗ್ಯತೆಯನ್ನು ಪಡೀತಾನೆ ಒಟ್ಟು ತಾತ್ಪರ್ಯ ಏನು ಹೇಳ್ದಾಗಾಯಿತು ಭಗವಂತ ವಿಷಯಗಳಲ್ಲಿ ಮನಸ್ಸು ಆಸಕ್ತವಾಗದೇ ಇರಬೇಕು ಅಂದರೆ ನಾವು ವಿಹಿತ ಕರ್ಮಗಳನ್ನು ಚೆನ್ನಾಗಿ ಮಾಡಬೇಕು ನಿಷಿದ್ಧ ಕರ್ಮಗಳನ್ನು ಬಿಡಬೇಕು ಅಪ್ರಮತ್ತರಾಗಿರಬೇಕು ಅಪ್ರಮತ್ತರಾಗಿದ್ದು ವಿಷಯಗಳಲ್ಲಿರುವ ದೋಷಗಳನ್ನು ಮೇಲಿಂದ ಮೇಲೆ ಚಿಂತನೆ ಮಾಡಬೇಕು ಯಾವ ಪದಾರ್ಥ ನಮಗೆ ಬಹಳ ಸೇರ್ತದೆ ಯಾವುದರಲ್ಲಿ ಮನಸ್ಸು ಆಸಕ್ತ ಆಗ್ತದೆ ಅದರಲ್ಲಿ ಏನು ದೋಷ ಇದೆ ಅಂತ ಹತ್ತಾರು ಬಾರಿ ಚಿಂತನೆ ಮಾಡಬೇಕು ಇಷ್ಟು ಮೀರಿ ಮನಸ್ಸು ಹೋಗ್ತದೆ ಭಾಳ ಕೆಟ್ಟ ಬುದ್ಧಿ ವಿವೇಕ ನಮಗೆ ಕೊಟ್ಟರೂ ಕೂಡ ಮನಸ್ಸು ಕೆಲವೊಮ್ಮೆ ತನ್ನ ಕೈ ಜೋರ ಮಾಡುತ್ತದೆ ಆಗ ದೇವರಿಗೆ ಶರಣು ಈ ಉಲ್ಕೋಚ ಮನಸ್ಸು ಬಹಳ ಹಾರಾಡ್ತಾ ಸ್ವಲ್ಪ ಅದನ್ನು ಬಡಿ ನಿನ್ನ ಹತ್ರ ಇಟ್ಟುಕೊಂಡು ಕೂಡು ನಿನ್ನ ಪಾದಗಳನ್ನು ಬಿಟ್ಟು ಬೇರೆ ಕಡೆಗೆ ಕಳಿಸ್ಬೇಡ ಅದನ್ನು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಮನೋ ನಿಗ್ರಹ ಮಾಡುವ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಏತವಾನ್ ಯೋಗ ಆದಿಷ್ಟ ಮಿಷ್ಯೈಹಿ ಸನಕಾದಿಭಿ ಸರ್ವತೋ ಮನ ಆಕೃಷ್ಯ ಮೈ ನನ್ನ ಶಿಷ್ಯರಾದ ನನ್ನಿಂದ ಉಪದೇಶ ಪಡೆದ ಸನಕ ಸನಂದನ ಸನತ್ಕುಮಾರರು ಸನತ್ಸುಜಾತರು ಇವರೆಲ್ಲ ಇದೇ ತರಹದ ಯೋಗವನ್ನೇ ಉಪದೇಶ ಮಾಡಿದ್ದಾರೆ ಅವರು ಜಗತ್ತಿಗೆ ನಾನೇ ಹೇಳಿದ್ದೆ ಅವರಿಗೆ ಸರ್ವತೋ ಮನ ಆಕೃಷ್ಯ ಮೈಯದ್ದಾ ಎಲ್ಲ ವಿಷಯಗಳಿಂದ ಮನಸ್ಸನ್ನು ಆಕರ್ಷಣೆ ಮಾಡಿ ಭಗವಂತನಲ್ಲಿಯೇ ಮನಸ್ಸನ್ನು ಇಡಬೇಕು ಇದಕ್ಕೇನು ಸಾಧನ ಇದನ್ನೆಲ್ಲ ಸನಕಾದಿಗಳು ಹೇಳಿದ್ದಾರೆ ಇದೇ ರೀತಿಯಾಗಿ ಮೋಕ್ಷಕ್ಕೆ ಉಪಾಯ ಯಾವುದು ಪರಮಾತ್ಮನಲ್ಲಿ ಮನಸ್ಸಿಡೋದು ವಿಷಯಗಳಿಂದ ಮನಸ್ಸನ್ನು ಪ್ರತ್ಯಾಹಾರ ಮಾಡಿಕೊಳ್ಳೋದು ಇದೇ ಸನಕಾದಿಗಳ ಉಪದೇಶದ ರಹಸ್ಯ ಅಂದ ಸನಕಾದಿಗಳು ಹೇಳಿ ನನ್ನ ಶಿಷ್ಯರು ಒಂದು ಬಿಟ್ಟಲ್ಲ ಸುಮ್ಸುಮನೆ ಅಂತಿರ್ತಾರೆ ಕೆಲವರು ಯಾರು ಬೇಕಾದವರು ಹೆಸರು ಹೆಸರು ಹೇಳ್ರಿ ಅವರೆಲ್ಲ ನಮ್ಮ ಶಿಷ್ಯರೇ ಬೇರೆ ಶಿಷ್ಯರು ಅಂತ ಅನ್ನೋದಿಲ್ಲ ಶಿಷ್ಯ ಕೋಟಿ ಪ್ರವಿಷ್ಟರು ಅಂತಾರೆ ಮತ್ತು ಏನು ಹೀಗೆ ಹೇಳ್ಕೊಳ್ತಿದ್ದೀನಿ ನೀನು ಇನ್ನೂ ನನ್ನ ಕಣ್ಣೆದುರಿಗೆ ಹುಟ್ಟಿ ಬೆಳೆದಿದ್ದೀ ನಾನೇ ನಿನಗಿಂತ ದೊಡ್ಡವ ಉದ್ದವ ವಯಸ್ಸಾಗಿತ್ತು ಅವನಿಗೆ ಅಂಥದ್ದು ನೀನು ನಾನೇ ಸಣಾದಿಗಳಿಗೆ ಉಪದೇಶ ಮಾಡಿದ್ದೀನಿ ಅಂತೀಯಾ ಅದೇಗೆ ಸಾಧ್ಯ ನೀನು ಏನೇನು ಮಾಡಿದ್ದು ಎಲ್ಲ ಡೈರಿ ಬರೆದಿಟ್ಟಿದ್ದೇನೆ ನೀನೇ ಬರೆದಿಲ್ಲ ನಿನಗೆ ಬರೆಯೋದು ಗಿರಿಯೋದು ಗೊತ್ತೇ ಇಲ್ಲ ನಾನೆಲ್ಲ ಬರೆದಿಟ್ಟೇನೆ ನಿನ್ನ ಹತ್ರ ಸನಕಾದಿಗಳು ಬಂದದ್ದು ಎಂದೆಂದಿಗೂ ಇಲ್ಲ ನೀನು ಉಪದೇಶ ಮಾಡಿದ್ದೇ ಹಿಸ್ಟ್ರಿ ಒಳಗಿಲ್ಲ ಸುಳ್ಳು ಹೇಳ್ತೀನಿ ಸುಳ್ಳು ಹೇಳ್ತೀನಿ ಅಂತ ಮಾದಿಲ್ಲ ತಾತ್ಪರ್ಯ ನನಗಂತೂ ಗೊತ್ತಾಗಿಲ್ಲ ಯಾವಾಗ ಮಾಡಿದ್ದು ಹೇಳಪ್ಪ ಅಂತ ಜಿಜ್ಞಾಸೆಯಿಂದ ಕೇಳ್ತಾನೆ ಉದ್ಧವೋ ವಾಚ ಯದಾ ತ್ವ ಸನಕಾದಿಭ್ಯ ಕೇಶವ ಯೋಗಮಾದಿಷ್ಟವಾನೇತದ್ರೂಪಂ ಇಚ್ಛಾಮಿ ಕೃಷ್ಣಾವತಾರದಲ್ಲಿ ಅಂತೂ ನೀನು ಉಪದೇಶ ಮಾಡಿದ್ದು ನನಗೆ ಗೊತ್ತಿಲ್ಲ ಇನ್ನು ಬೇರೆ ರೂಪದಿಂದ ಮಾಡಿದರೆ ಆ ರೂಪ ಯಾವುದು ಹೇಳು ಶ್ರೀ ಭಗವಾನ್ ವಾಚ ಹೌದಪ್ಪ ಕೃಷ್ಣಾವತಾರದಲ್ಲಿ ನಾನು ಮಾಡಿದ್ದಲ್ಲ ನಾನು ಮಾಡಿದ್ದು ಬೇರೆ ಪುತ್ರಾ ಹಿರಣ್ಯ ಗರ್ಭಸ್ಥ ಮಾನಸಾ ಸನಕಾದಯ ವಪ್ರಕ್ಷುಃರಂ ಸೂಕ್ಷ್ಮಂ ಯೋಗಸ್ಥೆ ಗತಿಂ ಈ ಯೋಗ ಮೋಕ್ಷೋಪಾಯದ ಮುಖ್ಯವಾದ ಸ್ಥಿತಿ ಏನು ಯಾವುದು ನಿಜವಾದ ಮೋಕ್ಷದ ಉಪಾಯ ಇದರ ಬಗ್ಗೆ ಸನಕಾದಿಗಳು ಬ್ರಹ್ಮದೇವರಿಗೆ ಪ್ರಶ್ನೆ ಕೇಳಿದರು ಏನಂತ ಸನಕಾದಯ ಊಚು ಗುಣೇಶ್ವಾವಿಷತೋ ಆವಿಶತೇ ಚೇತಃ ಗುಣಾಶ್ಚೇತಸಿ ಚ ಪ್ರಭೋ ಕಥಮನ್ಯೋನ್ಯಸನ್ ತ್ಯಾಗ ಮುಮುಕ್ಷೋಸಂತಿ ತೀರ್ಷತಃ ಮನಸ್ಸು ಒಂದು ವಸ್ತುವನ್ನು ನೋಡುತ್ತದೆ ಸುಂದರವಾದ ಒಂದು ಬಂಗಾರದ ಚೈನು ಅಂಗಡಿಯಲ್ಲಿ ಹೋಗುವಾಗ ಹೀಗ ನೋಡ್ತಾನೆ ಗುಣೇಶ್ವಾವವಿಷತೆ ಚೇತಃ ಗುಣ ವಿಷಯಗಳು ಇವನ ಮನಸ್ಸು ಆ ಸುಂದರವಾದ ಬಂಗಾರದ ಆಭರಣದ ಕಡೆಗೆ ಹೋಯಿತು ಇವನ ಮನಸ್ಸು ಅಲ್ಲಿ ಹೋಯಿತು ಆಮೇಲೆ ಇವನು ಮುಂದೆ ಹೋದ ಇವನು ಮುಂದೆ ಹೋದರೂ ಆ ಆಭರಣ ಇವನನ್ನು ಬಿಡಲಿಲ್ಲ ಗುಣಾಶ್ಚೇತಸಿ ಚಪ್ರಭೋ ಆ ಮನಸ್ಸಿನಲ್ಲಿ ಆಭರಣ ಬಂದು ಕುಳಿತುಬಿಡ್ತು ಹೇಗೆ ಸಂಸ್ಕಾರದ ರೂಪದಲ್ಲಿ ಮೊದಲು ಇವನ ಮನಸ್ಸು ವಿಷಯಗಳ ಕಡೆಗೆ ಹೋಗತ್ತೆ ಆಮೇಲೆ ವಿಷಯಗಳು ಇವನ ಮನಸ್ಸಿನಲ್ಲಿ ಬಂದು ಸಂಸ್ಕಾರದ ರೂಪದಲ್ಲಿ ಕೂತು ಬಿಡ್ತದೆ ಭಾಳ ಕೆಟ್ಟಿರ್ತಾರೆ ದುರ್ಜನರು ಏನೋ ಸುಮ್ಮನೆ ವ್ಯವಹಾರಕ್ಕೆ ಮಾತಾಡಿಸೋಣ ಅಂದರೆ ಅಷ್ಟಕ್ಕೆ ಸಂತೋಷ ಅವರು ಬಂದು ತಲೆ ಮೇಲೆ ಕೂತ್ಬಿಡ್ತಾರೆ ಚೆನ್ನಾಗಿದ್ದೀರಾ ಅಂತ ಇಷ್ಟು ಮಾತಾಡಿಸಿ ಹೋಗೋಣ ಅಂದರೆ ಅದೇ ಚೆನ್ನಾಗಿದ್ದೀವಿ ಅಂತಂತ ಬಂದು ಪಕ್ಕದಲ್ಲಿ ಕೂಡ್ತಾರೆ ಏನೋ ಸುದ್ದಿಯನ್ನು ಶುರು ಮಾಡಿ ಎದ್ದು ಹೋಗೋದೇ ಇಲ್ಲ ತಮ್ಮ ತಲೆಯಲ್ಲಿರುವ ಎಲ್ಲ ದುರಾಲೋಚನೆಗಳನ್ನು ತುಂಬಿಯೇ ಹೋಗ್ತಾರೆ ದುರ್ಜನರ ಸ್ವಭಾವ ಹಾಗೆ ಈ ವಿಷಯಗಳು ಒಂದು ಸಲ ನಮ್ಮ ಮನಸ್ಸು ಆ ಕಡೆಗೆ ಹೋದರೆ ಅದು ನಮ್ಮ ಮನಸ್ಸಿನಲ್ಲಿ ಬಂದು ಕೂಡುತ್ತದೆ ಇದೆರಡೂ ಆಗಬಾರದು ನಮ್ಮ ಮನಸ್ಸು ಆಚೆಗೆ ಹೋಗಬಾರದು ಅಕಸ್ಮಾತ್ ಕೆಲವು ವಿಷಯಗಳನ್ನು ನಾವು ಕಣ್ಣಿಂದ ನೋಡಬಹುದು ಕೇಳಬಹುದು ಕಿವಿಯಿಂದ ನಮ್ಮ ಮನಸ್ಸು ಆ ಕಡೆಗೆ ಹೋಗಬಹುದು ಹೋದರೂ ಅವು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರದ ರೂಪದಿಂದ ಉಳಿದೇ ಇದ್ದ ಹಾಗೆ ಅಲ್ಲಿಂದಲ್ಲೇ ಮರತು ಬಿಡೋ ಹಾಗಾದರೂ ಆಗಬೇಕು ಅಂದರೆ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲದಿದ್ದರೆ ಆಗೋದಿಲ್ಲ ಹಾಗಾದರೆ ಅದಕ್ಕೆ ಉಪಾಯ ಏನು ಗುಣೇಶು ಆವಿಷತೆ ಚೇತಃ ವಿಷಯಗಳಲ್ಲಿ ಮನಸ್ಸು ಹೋಗ್ತದೆ ಗುಣಾಶ್ಚೇತ ಪ್ರಭೋ ಸಂಸ್ಕಾರ ರೂಪದಲ್ಲಿ ವಿಷಯಗಳು ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿತದೆ ಇವುಗಳ ಸಂತ್ಯಾಗ ಆಗಬೇಕು ಅನ್ಯೋನ್ಯ ಸಂತ್ಯಾಗ ಮನಸ್ಸು ವಿಷಯಗಳನ್ನು ಬಿಡಬೇಕು ವಿಷಯ ಮನಸ್ಸನ್ನು ಬಿಟ್ಟು ಇರಬೇಕು ಹೀಗಾಗಬೇಕಾದರೆ ಏನು ಮಾಡಬೇಕು ಅದಕ್ಕೆ ಉಪಾಯ ಏನು ಅಂತ ಸನಕಾದಿಗಳು ಬ್ರಹ್ಮದೇವರಿಗೆ ಕೇಳಿದರು ಏಂಪೃಷ್ಟೋ ಮಹಾದೇವ ಸ್ವಯಂಭೂರ್ಭೂತ ಭಾವನ ಮಹಾದೇವ ದೇವತೋತ್ತಮರಾದಂತಹ ದೇವತೆಗಳಿಂದಲೂ ಮಹನೀಯರಾದ ಪೂಜ್ಯರಾದಂತಹ ಸ್ವಯಂಭೂಹು ಸ್ವತಂತ್ರನಾದ ಪರಮಾತ್ಮನಿಂದ ಅವತಾರ ಮಾಡಿ ಜನ್ಮತಾಳಿದ ಭೂತಭಾವನ ರುದ್ರಾದಿಗಳೆಲ್ಲರಿಗೂ ಉತ್ಪಾದಕರಾದವರು ರುದ್ರಾದಿ ಜೀವರಾಶಿಗಳಿಗೆ ಉತ್ಪಾದಕರು ತಾವು ಸ್ವಯಂ ಅಂದ್ರೆ ಸ್ವತಂತ್ರನಾದ ಭಗವಂತನಿಂದ ಹುಟ್ಟಿದವರು ದೇವತೋತ್ತಮರು ಇಂತವರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗತ್ತಾ ಗೊತ್ತು ಆದರೂ ಗೊತ್ತಿಲ್ಲ ಅಂದ್ಬಿಡ್ತಾರೆ ಧ್ಯಾಯಮಾನ ಪ್ರಶ್ನಬೀಜಂ ನಾಭ್ಯಪದ್ಯತ ಕರ್ಮಧೀಹಿ ಈ ಪ್ರಶ್ನೆ ಬೀಜ ಪ್ರಶ್ನಬೀಜ ಅಂದರೆ ಉತ್ತರ ಪ್ರಶ್ನವೇ ಬೀಜವಾಗಿ ಉಳ್ಳದ್ದು ಯಾವುದು ಉತ್ತರ ಪ್ರಶ್ನೆ ಇಲ್ಲ ಅಂದರೆ ಉತ್ತರ ಕೊಡೋದಿಲ್ಲ ಯಾರು ಪ್ರಶ್ನವೇ ಬೀಜವಾಗಿ ಉಳ್ಳ ವಸ್ತು ಅಂದರೆ ಉತ್ತರ ಇದಕ್ಕೆ ಉತ್ತರ ಏನು ಅಂತನ್ನೋದನ್ನು ಆಲೋಚನೆ ಮಾಡಿದ್ರಂತೆ ಬ್ರಹ್ಮದೇವರು ಸ್ವಲ್ಪ ಹೊತ್ತು ನನಗೇನು ಗೊತ್ತಾಗ್ತಾ ಇಲ್ಲಪ್ಪ ಅಂದ್ಬಿಟ್ರು ಮಕ್ಕಳಿಗೆ ನಾಭ್ಯಪದ್ಯತ ಇದರ ಉತ್ತರವನ್ನು ಅವರು ಹೊಂದಲಿಲ್ಲ ಅಂದರೆ ಉತ್ತರ ಅವರಿಗೆ ಹೊಳೆಯಲಿಲ್ಲ ಕರ್ಮಧೀಹಿ ಮೇಲ್ನೋಟದ ಅರ್ಥ ಕರ್ಮಧೀಹಿ ಬರೀ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸೃಷ್ಟಿ ಸೃಷ್ಟಿ ಸೃಷ್ಟಿ ಕರ್ಮ ಮಾಡೋದು ಆ ಕೆಲಸ ಈ ಕೆಲಸ ಈ ಕಾರ್ಯದಲ್ಲಿ ಬಹಳ ಪ್ರವೃತ್ತರಾದದ್ದರಿಂದ ಅವರ ತಲೆಗೆ ಏನು ಹೊಳೆಯಲಿಲ್ಲ ಅಂತ ಅನ್ನಿಸ್ತದೆ ಮೇಲ್ನೋಟದ ಅರ್ಥ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ ಹಾಗೆ ಅರ್ಥ ಅಲ್ಲ ಮೊದಲನೇದು ಪ್ರಶ್ನೆಬೀಜ ಅನ್ನುವ ಶಬ್ದದ ಅರ್ಥ ಹೇಳ್ತಾರೆ ಪ್ರಶ್ನೋ ಬೀಜ ಮಸೇ ಇತಿ ಪರಿಹಾರಂ ಪ್ರಶ್ನೆಬೀಜ ಅಂದರೆ ಇವರು ಪ್ರಶ್ನೆ ಕೇಳಿದರು ಅನ್ನೋದು ಗೊತ್ತಾಗಲಿಲ್ಲ ಅಂತ ಅರ್ಥ ಅಲ್ಲ ಪ್ರಶ್ನ ಪ್ರಶ್ನವೇ ಬೀಜವಾಗಿ ಉಳ್ಳ ಉತ್ತರ ಏನು ಅನ್ನುವುದು ಗೊತ್ತಾಗಲಿಲ್ಲ ಅಂತ ಗೊತ್ತಾಗಲಿಲ್ಲ ಅಂದರೆ ಏನೂ ಗೊತ್ತಾಗಲಿಲ್ಲ ಅಂತ ಅರ್ಥ ಅಲ್ಲ ಕರ್ಮಧೀಹಿ ಅಂದರೆ ಇವರ ಪ್ರಶ್ನದ ಪರಿಹಾರ ಏನು ಅಂದರೆ ಕರ್ಮವೇ ಪರಿಹಾರ ಅನ್ನೋದು ಈ ಗೊತ್ತಿದೆ ಅವರಿಗೆ ಆದರೂ ಇದನ್ನು ಬಿಟ್ಟು ಇನ್ನೂ ಒಂದು ಆ ಪರಿಹಾರವನ್ನು ಆಲೋಚನೆ ಮಾಡಿಬಿಟ್ಟಿದ್ರೆ ಗೊತ್ತಾಗ್ತಿತ್ತು ಆಲೋಚನೆ ಸರ್ವಭಿಷೇಕಂ ಜ್ಞಾನಂ ಆಲೋಚನೆ ಮಾಡಲಿಲ್ಲ ಅಷ್ಟೆ ಕರ್ಮಧೀಹಿ ಅಂತಂದರೆ ಗುಣಾನಾಂಚೇತ ಕರ್ಮ ಕಾರಣಂಥ ಇತಿ ಮನ್ಮಾನಹ ಕರ್ಮಧೀಹಿ ಗುಣಗಳು ವಿಷಯಗಳಲ್ಲಿ ನಮ್ಮ ಮನಸ್ಸು ಹೋಗುವುದಕ್ಕೇನು ಕಾರಣ ನಮ್ಮ ದುಷ್ಕರ್ಮಗಳೇ ಕಾರಣ ಆ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಬಂದು ಗಟ್ಟಿಯಾಗಿ ಸ್ಥಿರವಾಗಿ ಉಳಿಯೋದಕ್ಕೇನು ಕಾರಣ ನಮ್ಮ ದುಷ್ಕರ್ಮವೇ ಕಾರಣ ದುಷ್ಟ ವಿಷಯಗಳಿದ್ದರೆ ಶುಭ ವಿಷಯಗಳಿದ್ರೆ ಸುಕರ್ಮ ಶುಭ ವಿಷಯಗಳಲ್ಲಿ ಮನಸ್ಸು ಹೋಗೋದು ಮನಸ್ತಿನಲ್ಲಿ ಶುಭ ವಿಷಯಗಳು ಸಂಸ್ಕಾರ ರೂಪದಲ್ಲಿ ಉಳಿಯುವುದಕ್ಕೆ ಸತ್ಕರ್ಮ ಕಾರಣ ದುಷ್ಟ ವಿಷಯಗಳಲ್ಲಿ ಮನಸ್ಸು ಹೋಗೋದು ದುಷ್ಟ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರ ರೂಪದಲ್ಲಿ ಉಳಿಯೋದು ಇವೆರಡಕ್ಕೂ ನಮ್ಮ ದುಷ್ಕರ್ಮ ಕಾರಣ ಈ ಉತ್ತರ ಬ್ರಹ್ಮದೇವರಿಗೆ ಆಗಲೇ ಹೊಳದದ್ದು ಉಂಟು ಕರ್ಮವೇ ಇದಕ್ಕೆ ಕಾರಣ ಎಂಬ ಧೀ ಅವರಿಗಿತ್ತು ಆದರೂ ಕೂಡ ಕರ್ಮವನ್ನು ಬಿಟ್ಟು ಬೇರೆ ಒಂದು ಪ್ರಧಾನವಾದ ಕಾರಣ ಇದೆ ಆ ಕಾರಣದ ಬಗ್ಗೆ ಅವರು ಆಲೋಚನೆ ಮಾಡಿದರೆ ಅವರಿಗೆ ಅದೂ ಗೊ ಗೊತ್ತಾಗ್ತಾ ಇತ್ತು ಸರ್ವಜ್ಞರವರು ಆದರೆ ಆಲೋಚನೆ ಮಾಡಲಿಲ್ಲ ಅಷ್ಟೆ ಅದನ್ನು ಹೇಳ್ತಾರೆ ಯಾಕೆ ಆಲೋಚನೆ ಮಾಡಲಿಲ್ಲ ನಾನೇ ಆಲೋಚನೆ ಮಾಡಿ ಅದನ್ನು ತಿಳಿದುಕೊಂಡು ಉತ್ತರ ಕೊಡೋದು ಈಗ ದೇವರಿಗೆ ಪ್ರಿಯವಾದದ್ದಲ್ಲ ದೇವರು ಈ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ತಾನೇ ಹಂಸನಾಮಕನಾಗಿ ಬಂದು ಉತ್ತರವನ್ನು ಕೊಟ್ಟು ಒಂದು ದೊಡ್ಡದಾದ ಪೀಠ ಪರಂಪರೆಯನ್ನು ಮುಂದುವರೆಸಬೇಕು ಅಂತ ದೇವರ ಸಂಕಲ್ಪ ಇದು ಗೊತ್ತು ಬ್ರಹ್ಮದೇವರಿಗೆ ಅನ್ನುವುದಕ್ಕಾಗಿ ಭಗವಂತನಿಗೆ ಅಪ್ರಿಯವಾರದ್ದನ್ನು ನಾವು ಮಾಡಬಾರದು ಅಂತ ಸುಮ್ಮನೆ ಇದ್ದರು ಬ್ರಹ್ಮದೇವರು ಇದಕ್ಕಾಗಿ ಅವತಾರ ಮಾಡುವವನಿದ್ದಾನೆ ದೊಡ್ಡದಾದ ಒಂದು ಪರಂಪರೆಯನ್ನೇ ಮುಂದುವರೆಸಬೇಕು ಅಂತ ದೇವರ ಸಂಕಲ್ಪ ಮಾಡಿದ್ದಾನೆ ನಾನು ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಇಲ್ಲೇ ಮುಗಿಸಿಬಿಟ್ರೆ ಈ ಘಟನೆಗೆ ಇಲ್ಲಿ ಫುಲ್ ಸ್ಟಾಪ್ ಹಾಕಿದಾಗ ಆಗತ್ತೆ ಈ ತರಹದ ಪ್ರಶ್ನೆ ಕೇಳುವವರು ಮುಂದೆ ಲಕ್ಷಾಂತರ ಜನ ಕೋಟಿ ಕೋಟಿ ಜನ ಅವರಿಗೆ ಉತ್ತರ ಕೊಡಬೇಕಾದದ್ದು ಕರ್ತವ್ಯ ಇದೆ ಅದಕ್ಕೆ ತಾನೇ ಅವತಾರ ಮಾಡಿ ಒಂದು ದೊಡ್ಡ ಪರಂಪರೆಯನ್ನು ಪ್ರಾರಂಭ ಮಾಡಬೇಕು ಅಂತ ದೇವರಿಗೆ ಅಪೇಕ್ಷೆ ಇದೆ ನಾನು ಯಾಕೆ ಉತ್ತರ ಕೊಡಬೇಕು ಸುಮ್ಮನೆ ಇದ್ದರು ಬ್ರಹ್ಮದೇವರು ಬ್ರಹ್ಮ ಪೃಷ್ಟಸ್ತು ಯೋಗೀಂದ್ರೈ ಸನಕಾದ್ಯೈಹೀ ಮನೋಗತೆ ಕಾರಣಂ ವಿಷಯೇಶ್ವದ್ಧ ಕರ್ಮೇತಿ ಪ್ರತ್ಯಪದ್ಯತೆ ಯೋಗೀಂದ್ರರಾದ ಯೋಗಿಶ್ರೇಷ್ಠರಾದ ಸನಕಾದಿಗಳಿಗೆ ಸನಕಾದಗಳಿಂದ ಬ್ರಹ್ಮದೇವರು ಪೃಷ್ಟರಾಗಿ ಇಷ್ಟು ವಿಚಾರ ಮಾಡಿದರಂತೆ ಮನೋಗತಿ ವಿಷಯಗಳಲ್ಲಿ ಮನಸ್ಸು ಹೋಗುವುದಕ್ಕೆ ಅದರಂತೆ ಮನಸ್ಸಿನಲ್ಲಿ ವಿಷಯಗಳು ಬರುವುದಕ್ಕೆ ಕರ್ಮಕಾರಣ ಅಂತ ಪ್ರತ್ಯಪದ್ಯತೆ ಅಷ್ಟು ವಿಚಾರ ಮಾಡಿದರು ಆದರೆ ಹೇತುರನ್ಯೋಪಿ ತತ್ರಾಸ್ತಿತ್ತೇವಂ ಜಾನನ್ನಪಿ ಪ್ರಭು ಇದಲ್ಲದೆ ಬೇರೆ ಕಾರಣ ಇದೆ ಅಂತೂ ಅವರಿಗೆ ಗೊತ್ತು ಸಾಮಾನ್ಯವಾಗಿ ಗೊತ್ತು ಆದರೆ ಈ ಕ್ಷಣಕ್ಕೆ ಅದನ್ನು ಅವರು ಸ್ಫರಣ ಮಾಡಿಕೊಳ್ಳಲಿಲ್ಲ ವಿಶೇಷತೋ ಮನಸ್ತತ್ರ ನಾದಾತ್ ಯಾಕೆ ಜಾನನ್ ಹರೇಹ್ ಪ್ರಿಯಂ ನಾನೀಗ ವಿಚಾರ ಮಾಡದೆ ಸುಮ್ಮನೆ ಕೊಡೋದೇ ದೇವರಿಗೆ ಪ್ರಿಯ ಸುಮ್ಮ ಕೂತು ದೊಡ್ಡವರಿಗೆ ಏನು ಪ್ರಿಯವೋ ಅದನ್ನು ಮಾಡಬೇಕು ನಾನೀಗ ಉತ್ತರ ಕೊಡೋದು ದೇವರಿಗೆ ಅಪ್ರಿಯವಾಗಿದೆ ದೇವರಿಗೆ ಅಪ್ರಿಯವಾದದ್ದನ್ನು ಉತ್ತರ ಕೊಟ್ಟು ನಾನೇನು ಮಾಡಬೇಕಾಗಿದೆ ನಾನಿರೋದೇ ದೇವರಿಗೆ ಪ್ರಿಯವಾದದ್ದನ್ನು ಮಾಡಲಿಕ್ಕೆ ದೇವರಿಗೆ ಅಪ್ರಿಯವಾದದ್ದನ್ನು ಏನು ಮಾಡಬಾರ್ದು ನೋಡಿ ಎಷ್ಟು ವಿಚಿತ್ರ ಇದನ್ನು ಕೆಟ್ಟ ಕೆಲಸ ಅಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ ಉತ್ತರ ಕೊಡಬೇಕಾಗಿದೆ ಮೋಕ್ಷೋಪಾಯ ಏನು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದು ಪರಮ ಪವಿತ್ರವಾದ ಕಾರ್ಯ ಶಾಸ್ತ್ರೋಪದೇಶ ಮಾಡೋದಕ್ಕಿಂತಲೂ ಶ್ರೇಷ್ಠವಾದ ಕಾರ್ಯ ಪ್ರಪಂಚದೊಳಗೆ ಇನ್ನೊಂದಿಲ್ಲ ಇಷ್ಟಿದ್ರೆ ಈ ಕ್ಷಣದಲ್ಲಿ ನಾನು ಸನಕಾದಿಗಳಿಗೆ ಈ ಪ್ರಶ್ನೆಗೆ ಉತ್ತರ ಕೊಡುವ ಈ ಪವಿತ್ರ ಕಾರ್ಯವು ದೇವರಿಗೆ ಬೇಡ ಅಂತನಿಸಿದರೆ ನಾನದನ್ನು ಮಾಡುವುದಿಲ್ಲ ಸುಮ್ಮನೆ ಇದ್ದಾರೆ ವಿಶೇಷವು ಮನಸ್ತತ್ರ ನಾಥಾ ಜ್ಯಾನನ್ ಹರೇ ಪ್ರಿಯಂ ಯಾಕೆ ಅಂತ ಮತ್ತೆ ವಿವರಣೆ ಕೊಡ್ತಾರೆ ಸ್ವಾತ್ಮನ ಪರಿಹಾರೋಕ್ತಿ ತದಾ ಹ್ಯಾಸೀಧರೇ ಪ್ರಿಯ ಯಾಕೆ ಶಾಸ್ತ್ರದ ಉಪದೇಶ ಮಾಡೋದು ದೇವರಿಗೆ ಯಾಕೆ ಅಪ್ರಿಯವಾಯಿತು ಅಂದರೆ ಅಪ್ರಿಯ ಯಾಕೆ ಅಂದರೆ ತಾನೇ ಒಂದು ಅವತಾರ ಮಾಡಿ ಇಲ್ಲಿ ಉಪದೇಶ ಮಾಡೋ ಸಂಕಲ್ಪವನ್ನು ಇಟ್ಟುಕೊಂಡಿದ್ದರಿಂದ ಅದು ದೇವರಿಗೆ ಪ್ರಿಯ ತಾನು ಉಪದೇಶ ಮಾಡೋದು ನಾನು ಉಪದೇಶ ಮಾಡುವುದು ಈಗ ಪ್ರಿಯ ಅಲ್ಲ ಅತಸ ತತ್ ಪ್ರಿಯಂ ಜಾನನ್ ನಾಕರೋ ತದ್ವಿಚಾರಣಂ ಆ ಪ್ರಶ್ನೆಗೆ ಉತ್ತರ ಏನು ಅಂತ ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ ಮಾಡಿದ್ರು ಹೊಳಿತಿತ್ತು ತಮೇವಾ ಚಿಂತೆಯದ್ದೇವ ಪ್ರಶ್ನೆ ನಿರ್ಣಯ ಕಾರಣ ಹಾಗಾದರೆ ಏನು ಮಾಡಿದರು ಪರಮಾತ್ಮನನ್ನೇ ಚಿಂತನೆ ಮಾಡಿದರು ನಮ್ಮ ಮಕ್ಕಳೇನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಉತ್ತರ ಕೊಡಬೇಕಂತೆ ಬಾ ನೀನೇ ಉತ್ತರ ಕೊಡು ದೇವರನ್ನೇ ಸ್ಮರಣೆ ಮಾಡಿ ಅವನಿಗೆ ಬೇಡಿಕೊಂಡ್ರು ಹೀಗಾಗಿ ದೇವರು ಅವತಾರ ಮಾಡಿದ ಅಂತ ಮುಂದೆ ಹೇಳುತ್ತಾರೆ ಹಾಗಾದರೆ ಬ್ರಹ್ಮದೇವರಿಗೆ ತಪ್ಪು ತಿಳುವಳಿಕೆ ಇದೆ ಅಂತ ಮಾತ್ರ ತಿಳಿಯಬೇಡಿ ಭ್ರಮತೀವ ಮನಃ ಬ್ರಹ್ಮಣೋ ವಿಷ್ಣು ಮಾಯಯಾ ಸರ್ವಜ್ಞಸ್ಯಾಪಿ ಸರ್ವಜ್ಞರಾದ ಬ್ರಹ್ಮದೇವರಿಗೂ ಭಗವಂತನ ಇಚ್ಛೆಯಿಂದಾಗಿ ಮನಃ ಕ್ವಾಪಿ ಭ್ರಮತಿ ಇವ ನ ಭ್ರಮತಿ ಅವರಿಗೆ ಭ್ರಮ ಮೋಹ ಬಂದಂತೆ ಜನರಿಗೆ ತೋರಿಸ್ತಾರೆ ಅವರಿಗೆ ಸರ್ವಥಾ ಭ್ರಮ ತಪ್ಪು ತಿಳುವಳಿಕೆ ಮಿಥ್ಯಾಜ್ಞಾನ ಇಲ್ಲವೇ ಇಲ್ಲ ತಜ್ಞಾತ್ವ ಚಿಂತಿತ ತಿಂತಯತ್ಯಮುಮೇವತ್ತು ನ ಸ್ವಯಂ ಚಿಂತೆಯತ್ಯರ್ಥಂ ಸಹಿ ತದ್ಭಾವವಿತ್ಸದ ಪರಮಾತ್ಮ ತಾನೇ ಇಲ್ಲಿ ಉತ್ತರ ಕೊಡಬೇಕು ಅಂತ ಇಟ್ಟುಕೊಂಡಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಬ್ರಹ್ಮದೇವರು ಅವನ ಮನಸ್ಸನ್ನು ತಿಳಿದುಬರಾದದ್ದರಿಂದ ತಾವು ಉತ್ತರದ ವಿಚಾರ ಮಾಡದೆ ಉತ್ತರ ಕೊಡುವಂತಹ ಪರಮಾತ್ಮನ ಬಗ್ಗೆ ಮಾತ್ರ ವಿಚಾರ ಮಾಡಿ ಅನ್ಯೇತ್ವಜ್ಞಾನ ಸಂಯುಕ್ತ ಮೋಹಮೀಯುರ್ ಯಥಾಕ್ರಮಂ ಬ್ರಹ್ಮದೇವರನ್ನು ಬಿಟ್ಟು ಇನ್ನುಳದವರಿದ್ದಾರಲ್ಲ ಕೆಳಗಿನವರು ಅವರೆಲ್ಲರಿಗೂ ಅಜ್ಞಾನ ಇದೆ ಅಜ್ಞಾನದಿಂದಾಗಿ ಅಧಿಷ್ಠಾನ ಯಾಥಾತ್ಮ್ಯ ಅಜ್ಞಾನ ವಸ್ತುವಿನ ಸರಿಯಾದ ತಿಳುವಳಿಕೆ ಇಲ್ಲದೇ ಇರೋದಕ್ಕೆ ತಪ್ಪು ತಿಳುವಳಿಕೆ ಬರುವುದಕ್ಕೂ ಅವಕಾಶ ಇದೆ ಬ್ರಹ್ಮದೇವರಿಗೆ ಮಾತ್ರ ವಿಪರೀತ ಜ್ಞಾನ ಎಂದಿಗೂ ಇಲ್ಲ ಮೋಹ ಇಲ್ಲ ಅಜ್ಞಾನ ಅಂದರೆ ಜ್ಞಾನಾಭಾವ ಬ್ರಹ್ಮದೇವರಿಗೂ ಇದೆ ಲಕ್ಷ್ಮೀದೇವಿಗೆ ಇದೆ ಜ್ಞಾನಾಭಾವಸ್ತು ಸರ್ವಸ್ಸ ಲಕ್ಷ್ಮೀದೇವಿಗೆ ಪರಮಾತ್ಮನ ಎಷ್ಟೋ ಗುಣಗಳ ಬಗ್ಗೆ ಜ್ಞಾನ ಇಲ್ಲ ಬ್ರಹ್ಮದೇವರಿಗೂ ಇಲ್ಲ ಭಾವರೂಪ ಅಜ್ಞಾನವು ಕೂಡ ಬ್ರಹ್ಮದೇವರಿಗೆ ದಗ್ಧಪಟಾಯಮಾನವಾಗಿ ಉಂಟು ಆದರೆ ವಿಪರೀತ ಜ್ಞಾನ ಎಂಬ ಅರ್ಥದಲ್ಲಿ ಅಜ್ಞಾನ ಬ್ರಹ್ಮದೇವರಿಗೆ ಇಲ್ಲ ಅಜ್ಞಾನಂ ಜ್ಞಾನ ವಿರುದ್ಧೋ ಮೋಹ ಇತ್ಯರ್ಥ ಅಜ್ಞಾನ ಎಂಬ ಶಬ್ದಕ್ಕೆ ವಿಪರೀತ ಜ್ಞಾನ ಮೋಹ ಇದು ಸರ್ವಥ ಬ್ರಹ್ಮದೇವರಿಗೆ ಇಲ್ಲ ನೈವಾಜ್ಞಾನಮ ಅನ್ನೋದಕ್ಕೆ ಅರ್ಥ ಬರೀತಾರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ತಸೇ ಮಧ್ಯೆ ಸೂರ್ಯೆ ಕ್ಷೋಭವತ್ ಕ್ಷೋಭ ಮಾತ್ರಕಂ ನೈವಾಜ್ಞಾನಂ ಯಥಾ ಸೂರ್ಯೆ ತಮೋನಾಸ್ತಿ ಕದಾಚನ ಈ ಅಜ್ಞಾನ ಶಬ್ದಕ್ಕೆ ಶ್ರೀನಿವಾಸ್ತೀರ್ಥರು ಅರ್ಥ ಬರೆದದ್ದು ಮೋಹ ಅಂತ ಈಗ ನೋಡಿ ಮಧ್ಯಾಹ್ನ ಸೂರ್ಯನ ಕಡೆಗೆ ಹೀಗೆ ನೋಡಿಬಿಟ್ರೆ ಆ ಪ್ರಕಾಶದೊಳಗೆ ಏನೋ ಹೊಯ್ದಾಟ ಇದ್ದ ಹಾಗೆ ಕಾಣಿಸ್ತದೆ ಹೀಗೆ ಕ್ಷೋಭವಾದ ಹಾಗೆ ಕಾಣಿಸ್ತದೆ ನೀರು ಕುದ್ದಾಗೆ ಅಲ್ಲಿ ಏನಿರೋದಿಲ್ಲ ಸೂರ್ಯ ಇದ್ದಾಗಿರ್ತಾನೆ ಆದರೆ ಕ್ಷೋಭ ಇಲ್ಲದ ಸೂರ್ಯನಲ್ಲಿ ಕ್ಷೋಭವಿದ್ದಂತೆ ಜನರಿಗೆ ತೋರತ್ತೆ ಹಾಗೆ ಬ್ರಹ್ಮದೇವರಲ್ಲಿ ವಿಪರೀತ ಜ್ಞಾನ ಇಲ್ಲ ಆದರೂ ಕೂಡ ಅಜ್ಞಾನಿಗಳಿಗೆ ಹಾಗೆ ತೋರೋ ಹಾಗೆ ನಾಟಕ ಮಾಡ್ತಾರಷ್ಟೇ ನಿಜವಾಗಿ ಅವರಿಗೆ ಯಾವುದೇ ವಿಧವಾದಂತಹ ಮೋಹ ಇಲ್ಲ ಎಂಬುದಾಗಿ ತಿಳಿಯಬೇಕು ವಿಪರೀತ ಜ್ಞಾನವೂ ಇಲ್ಲ ಪ್ರಕೃತದಲ್ಲಿ ಸನಕಾದಿಗಳಿಗೆ ಕೊಡಬೇಕಾದ ಈ ಉತ್ತರದ ಅಜ್ಞಾನವೂ ಇಲ್ಲ ಜ್ಞಾನಭಾವವೂ ಇಲ್ಲ ಈ ಉತ್ತರದ ಜ್ಞಾನವೂ ಅವರಿಗಿದೆ ಆದರೆ ಆಲೋಚನೆ ಮಾಡದೆ ಆ ಜ್ಞಾನವನ್ನು ಅನುಭವ ವ್ಯಕ್ತ ಮಾಡಿಕೊಂಡಿದ್ದಾರಷ್ಟೇ ಯಾಕೆ ವಿಷ್ಣು ಪ್ರೀತಿಗಾಗಿ ಇತಿ ಭಾವ ವಿವೇಕೇ ಎಂ ಪ್ರಶ್ ಸಮಾಮಚಿಂತೆಯದ್ದೇವ ಪ್ರಶ್ನಪಾರ ವಿನಿಶ್ಚಯಂ ಆಗ ನನ್ನನ್ನೇ ಪ್ರಶ್ನೆಗಳ ದಂಡೆಯನ್ನು ಮುಟ್ಟಬೇಕು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅನ್ನುವ ದೃಷ್ಟಿಯಿಂದ ಆ ಉತ್ತರವನ್ನ ಕೊಡುವ ನನ್ನನ್ನು ಸ್ಮರಣೆ ಮಾಡಿದರು ತಹಂ ಹಂಸರೂಪೇಣ ಸಮೀಪ ಮಗಮಂಸದ ಆಗ ಪರಮಾತ್ಮ ಹಂಸಪಕ್ಷೀಯ ವೇಷದಲ್ಲಿ ಹಂಸರೂಪವನ್ನು ಧಾರಣ ಮಾಡಿ ಶುದ್ಧವಾದ ಶುಭ್ರವಾದ ಹಂಸಪಕ್ಷಿಯದು ಹಾಗೆ ಯಾವುದೇ ದೋಷಗಳ ಕಲಂಕ ಇಲ್ಲದಂತಹ ಶುದ್ಧವಾದ ಸ್ವರೂಪ ಭಗವಂತನದು ದೋಷಗಳನ್ನೆಲ್ಲ ದೂರ ಸರಿಸಿ ಸಾರವನ್ನು ಮಾತ್ರ ಗ್ರಹಣ ಮಾಡುವುದು ಹಂಸಪಕ್ಷಿಯ ಸ್ವಭಾವ ಹನನ ಸಾರ ಹಂಸ ಸ ದೋಷಗಳನ್ನು ಹನನ ಮಾಡಿ ಸಾರವಾರದ್ದನ್ನು ಮಾತ್ರ ಗ್ರಹಣ ಮಾಡುವುದು ಹಂಸ ಪಕ್ಷಿಯ ಸ್ವಭಾವ ಅದರಂತೆ ನಮ್ಮೆಲ್ಲರ ದೋಷಗಳನ್ನು ದೂರ ಮಾಡಿ ಸಾರಭೂತವಾದ ಜ್ಞಾನವನ್ನು ನಮಗೆ ನೀಡುವ ತಾನು ಪಡೆಯೋದಲ್ಲ ಅವನಿಗೆ ನಿತ್ಯಜ್ಞಾನ ಇದೆ ನಮ್ಮ ದೋಷಗಳನ್ನು ಹನನ ಮಾಡಿ ನಮಗೆ ಸಾರರೂಪವಾದ ಶುದ್ಧವಾದ ಯಥಾರ್ಥವಾದ ಜ್ಞಾನವನ್ನು ನೀಡುವುದಕ್ಕೆ ಬಂದಿದ್ದಾನೆ ಆದ್ದರಿಂದ ಅವನು ಹಂಸ ಅಂತಹ ಅಜ್ಞಾನ ಮಿಥ್ಯಾಜ್ಞಾನ ಸಂಶಯಗಳನ್ನು ಪರಿಹರಿಸಿ ಯಥಾರ್ಥವಾದ ಜ್ಞಾನ ಅದನ್ನು ನೀಡುವುದಕ್ಕೋಸ್ಕರವಾಗಿ ತಾನು ಶುಭ್ರವಾದ ಹಂಸಪಕ್ಷೀಯ ವೇಷದಲ್ಲಿ ದೇವರು ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಅಂತ ತಿಳಿಸ್ತಾರೆ